ಶ್ರೀ ಕೀರ್ತನೆಯಲ್ಲಿ ಶಮ ದಮ ತಿತಿಕ್ಷ ಉಪರತಿ ಶ್ರದ್ಧಾ ಸಮಾಧಾನ ಇಂತಹ ಸದ್ಗುಣಗಳೆಲ್ಲ ಸೇರಿದ ಬಳಿಕ ನೀ ಭಗವಂತನ ಧ್ಯಾನದಲ್ಲಿ ತೊಡಗುವಂತಾರೆ ಧ್ಯಾನದಲ್ಲಿ ಎರಡು ವಿಧವನ್ನು ಹೇಳುತ್ತಾರೆ ಶ್ರೀಮನ್ ಮಧ್ವಾಚಾರ್ಯ ಗೀತಾ ತಾತ್ಪರ್ಯದಲ್ಲಿ ಅಸಂಪ್ರಜ್ಞಾ ಸಂಪ್ರಜ್ಞಾತ್ ಎರಡು ವಿಧ ಅಸಂಪ್ರಜ್ಞಾತ್ ಎಂಬ ಅಖಂಡ ಸ್ಮೃತಿರೂಪಧಾರಣ ಧ್ಯಾನ ಅಂದ್ರೆ ಮೂರ್ಛ ಅಲ್ಲ ಧ್ಯಾನ ಅಂದ್ರೆ ಬಾಹ್ಯ ಲೋಕಗಳ ವಿಸ್ಮೃತಿ ಉಂಟಾಗಿ ಭಗವಂತನಲ್ಲಿ ಸಂಪೂರ್ಣ ರಥರಾಗೋಣ ಅಸಂಪ್ರಜ್ಞಾತ ಸ್ಥಿತಿಯ ಧ್ಯಾನದಲ್ಲಿ ಕುಳಿತಿದ್ದಾಗ ಅವನ ಕಿವಿಯ ಬಳಿಯಲ್ಲಿ ಬೇರಿ ತಾಡನಾದಿಗಳು ಮಾಡಿದರೂ ಕೂಡ ಅದವನಿಗೆ ಕೇಳಿಸೋದಿಲ್ಲ ಇಂಥ ಧ್ಯಾನವನ್ನು ಸ್ಥಿತಪ್ರಜ್ಞಾ ಅನ್ನೋದು ಗೀತೆಯಲ್ಲಿ ಪರಮಾತ್ಮ ಕರೆದಿದ್ದಾನೆ ಪ್ರಜಾತಿ ಯಾಕಮನೇವಾಷ್ಟ ಪ್ರಜಾತಿ ಯದಾ ಕಾನ್ ಮನಸ್ಸಿನ ಎಲ್ಲ ಕುತ್ಸಿತ ಕಾಮಗಳು ಜಹಾತಿ ಅಂದರೆ ಬಿಡಲ್ಪಡುವುದು ಅಥವಾ ಸುಡಲ್ಪಡುವುದು ಪ್ರಜಾತಿ ಅಂದರೆ ಪ್ರಕೃಷ್ಟವಾಗಿ ಒಂದಿಷ್ಟು ಲೇಷವೂ ಉಳಿಯಬಾರದು ಹಾಗೆ ಎಲ್ಲ ಮನಸ್ಸಿನ ಕಾಮನೆಗಳು ನಾಶವಾದ ಬಳಿಕ ಪ್ರಜಹಾತಿ ಯದಾ ಕಾಮಾನ್ ಈ ಮಾತಿಗೆ ಬಹಳ ಮಹತ್ವ ನಮ್ಮಲ್ಲಿ ಭೋಗಶಕ್ತಿ ಕುಗ್ಗಿದರೂ ಭೋಗದ ಆಸಕ್ತಿ ಕುಗ್ಗುವುದಿಲ್ಲ ಆಸಕ್ತಿ ಎಲ್ಲಿ ತನಕ ಇರುತ್ತದೋ ಅಲ್ಲಿ ತನಕ ಭಗವತ್ ಚಿಂತನೆಯನ್ನು ಮಾಡಲಿಕ್ಕಾಗೋದೇ ಇಲ್ಲ ನಾವು ಅವರ ದೃಷ್ಟಾಂತ ಏನು ತಿಳ್ಕೊಳ್ಬಹುದು ಮಕ್ಕಳು ಮನೆಯಲ್ಲಿ ಬಹಳ ಗದ್ದಲ ಮಾಡ್ತಾವೆ ಗಲಾಟೆ ಮಾಡ್ತಾವೆ ಅಂತ ಅಜ್ಜಿ ಮಕ್ಕಳಿಗೆ ಒಂದಷ್ಟು ಚಕ್ಕುಲಿ ಮಾಡಿ ಕೊಟ್ಟು ಸುಮ್ಮನೆ ಚಕ್ಕುಲಿ ತಿಂತ ಕೂತಿರ್ಬೇಕು ಅದ ಚಕ್ಕುಲಿ ಅಂದ್ರೆ ಈ ಮನೆಯಲ್ಲಿ ಚಕ್ಕುಲಿ ಕಡದ್ರೆ ಪಕ್ಕದ ಮನವಿ ಎಚ್ಚರ ಆಗಬೇಕು ಅಂಥ ಚಕ್ಕುಲಿ ಮಾಡಿ ಹಾಕಿದ್ದಾಳೆ ಮಕ್ಕಳ ಆ ಚಕ್ಕುಲಿ ತಿಂತ ತಿಂತ ಅಜ್ಜಿನ ಹತ್ರ ಹಲ್ಲು ಬಿದ್ದು ಹೋದ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 ದೇಹವನ್ನು ಕ್ಲೇಶಭಾಜನವಾಗಿಸಿಕೊಂಡು ಭೋಗಶಕ್ತಿಯನ್ನೇ ಕುಗ್ಗಿಸಿಕೊಂಡು ಬಿಟ್ಟರೆ ಅದು ವಯಾಕೆ ಅಲ್ಲವೇ ಅಂದ್ರಾಗ ಅಲ್ಲ ಅಂದ ಪರಮಾತ್ಮ ಭೋಗಶಕ್ತಿ ಕುಗ್ಗಬಹುದು ಭೋಗದ ಆಸಕ್ತಿ ಮನಸ್ಸಲ್ಲಿ ತುಂಬಿರುತ್ತದೆ ಆ ಆಸಕ್ತಿ ಹೋಗಬೇಕಾದರೆ ಪ್ರಜಹಾತಿ ಯದ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಕಾಮ ಅಂದರೆ ಕಾಮಾದಿಗಳು ಅಂತಾರೆ ಬರೆಯ ಕಾಮ ಅಂದರೆ ಇಚ್ಛೆ ಆಸೆ ಅದು ಮಾತ್ರ ಅಲ್ಲ ಕಾಮ ಕ್ರೋಧ ಮದ ಮತ್ಸರ ಲೋಭ ಮೋಹ ಇವೆಲ್ಲವೂ ಕೂಡ ಪ್ರಜಾತಿ ಸಂಪೂರ್ಣವಾಗಿ ನಾಶವಾದ ಆತ್ಮನ್ನೇವ ಆತ್ಮ ಅತುಷ್ಟ ಇಲ್ಲಿ ಆತ್ಮ ದೇಹಕ್ಕೂ ಹೇಳಲ್ಪಟ್ಟಿದೆ ಮನಸ್ಸಿಗೂ ಹೇಳಲ್ಪಟ್ಟಿದೆ ಜೀವನಿಗೂ ಹೇಳಲ್ಪಟ್ಟಿದೆ ಪರಮಾತ್ಮನಿಗೂ ಹೇಳಲ್ಪಟ್ಟಿದೆ ಆ ಜೀವನು ಆತ್ಮನ್ನೇವಾತ್ಮನಾತುಷ್ಟ ತನ್ನಲ್ಲೇ ಇರತಕ್ಕ ಪರಮಾತ್ಮನನ್ನು ಸಾಕ್ಷಾತ್ ಮಾಡಿಕೊಂಡು ಅಲ್ಲಿ ರಮಾಣನಾಗ್ತಾನ ಆದ್ರಿಂದ ಅಂಥ ಸ್ಥಿತಿ ನಿನಗೆ ಬರಲಿ ಅಂತ ಅದಕ್ಕಾಗಿ ಸಾಧನೆ ಮಾಡು ಈಗ ಮಾಡು ರಾಮಧ್ಯ ಎಲ್ರಿಗೂ ಸಾಧ್ಯ ಅಲ್ಲವಲ್ಲ ಇದು ಅದಕ್ಕಾಗಿ ಚರಣ ಎರಡನೇ ಚರಣತಾರೆ ಮೂಕನಂತಿರಬೇಡ ಯಲೋ ಈಗ ಮಾಲೋ ಮಾನ ಧ್ಯಾನ ಮಾಡುವವರು ಮೌನವಾಗಿರ್ತಾರೆ ಬಾಯ್ ಬಾರದೆ ಮೂಕರು ಮೌನವಾಗಿದ್ದಾರೆ ನೀನು ಮೂಕನಂತಾಗಬೇಡ ನಿಂಗೆ ಧ್ಯಾನ ಮಾಡಲಿಕ್ಕಾಗದಿದ್ರೆ ಭಗವಂತನ ನಾಮವನ್ನು ಹೇಳು ಇದು ಏಕಪಕ್ಷೀಯವಲ್ಲ ಒಂದು ವೇಳೆ ಪ್ರೀತಿ ಹೆಂಡತಿ ಸತ್ತರೆ ಗಂಡ ಮಾಡೋದು ಅಷ್ಟೇ ಅದನ್ನು ತುಕಾರಾಮ್ರು ಹೇಳುತ್ತಾರೆ ಬಾಂಧಿಯಾದೇತಿ ಯಮಾಚಿಯೂಷಣೆ ಎಷ್ಟು ಅನುಭವ ಬಂಧೋನಿ ಆದೇತಿ ಯಾಚೆಯ ಹಾತಿ ಎಲ್ಲೂ ಕೈ ತೊಳ್ಕೊಂಡು ಕೈ ಚೆಲ್ಲಿ ಕುಮನೆ ಬಿದ್ದಿರ್ತಾರೆ ನೀವು ಒದ್ದಾಡ್ತಾ ಇರ್ತಿ ಆ ಹೆಂಡತಿ ಮರಣಾಸನ್ನ ಸ್ಥಿತಿಯಲ್ಲಿ ಇದ್ದಾಗ ಗಂಡ ತನ್ನವರನ್ನು ಕರೆದು ಹೇಳ್ತಾನೆ ಮೊನ್ನೆ ಮೊನ್ನೆ ಮಾಡಿಸಿದ ವಜ್ರದ ನೆಕ್ಲೆಸ್ ತೆಗೆದಿಡಿ ಮೂಗಿನ ಕಿವಿದೆ ತೆಗೆದಿಡಿ ಬಾಂಧೋನೆಯ ದೇತಿ ಯಮಾಚಿ ಆತಿ ಕಾಡೋನ ಘೇತಿ ಭೂಷಣ ಸರ್ವೆ ಎಲ್ಲ ಆಭರಣಗಳನ್ನು ಕಿತ್ತುಕೊಳ್ಳುವ ಕಡೆಗೆ ಲಕ್ಷ ಕೊಟ್ಟಿರ್ತಾರೆ ಐಸಾಹ ಸಂಸಾರ ಕೈ ಸಾಕರು ವಿಶ್ವಾಸ ಹೆಂಡತಿ ಮಕ್ಕಳು ನನಗಿದ್ದರೆ ನನಗೆ ಉದ್ಧಾರ ಆಗ್ತದೆ ಅಂತ ಈ ಕೀರ್ತನ ಎರಡನೇ ಚರಣದಲ್ಲಿ ಹೇಳ್ತಾರೆ ದಾಸ ಸತಿ ಸುತರಲಿ ಸತಿ ಸುತರಲಿ ಮತಿ ಪೃಷ್ಣ ಸತತ ಲಕ್ಷ್ಮೀಪಿಯ ಪರಗತಿಗೆ ಸಹ ಿಗ ಸತಿ ಸುತಿಯಲ್ಲಿ ಮತಿ ಭನಾಗದೆ ಶರೀರ ಸಂಬಂಧಗಳಿಂದ ಆತ್ಮಕಲ್ಯಾಣವಾಗುವುದಿಲ್ಲ ಪುತ್ರ ಮಿತ್ರ ಕಳತ್ರ ಸರಳಗ ಮತ್ರಗಂ ನ ಪರತ್ರಗಂ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 ಮಕ್ಕಳಿಂದ ತಂದೆಗೆ ಸುಖ ಅಂತ ಆಸೆ ಪಡೋಣ ರಾಮಾಯಣವೇ ಅಪವಾದವಾಗಿ ನಿಲ್ಲುತ್ತದೆ ದಶರಥನಿಗೆ ರಾಮಲಕ್ಷ್ಮಣ ಭರತ ಶತ್ರುಘ್ನ ನಾಲ್ಕು ಮಂದಿ ಗಂಡು ಮಕ್ಕಳು ವಿಶೇಷತೋ ರಾಮ ಮುಖೇಂದು ಬಿಂಬಕ್ಷಾ ಕೃತಕೃತ್ಯ ಆಸೀತ್ ಮಧ್ವಾಚಾರ್ಯರು ಭಾರತ ತಾತ್ಪರ ನಿರ್ಣಯದಲ್ಲಿ ರಾಮಾಯಣದ ಕಥೆ ಹೇಳುವಾಗ ಹೇಳ್ತಾರೆ ನಿರೀಕ್ಷ ನಿತ್ಯಂ ಚತುರಾಕುಮಾರಾನ್ ಪಿತಾಮುದಂ ಸಂತತಮಾಪಚೋಚ ರಾಮಲಕ್ಷ್ಮಣ ಭರತ ಶಕ್ತರು ನಾಲ್ಕು ಮಂದಿಯನ್ನು ನೋಡಿ ದಶರಥ ಆನಂದ ಪಡ್ತಾರೆ ವಿಶೇಷತೋ ರಾಮ ಮುಖೇಂದು ಬಿಂಬ ಆ ರಾಮನನ್ನು ನೋಡುತ್ತಾ ಕೃತಕೃತ್ಯ ಆಸೀತ್ ನಾನೇನು ಹೊಂದಬೇಕು ಹೊಂದಿದೆ ಅಂತ ಸಂತೋಷ ಪಡ್ತಿದ್ದ ನಾಲ್ಕು ಮಂದಿ ಮಕ್ಕಳನ್ನು ಪಡೆದರೂ ಕೂಡ ಅಲ್ಲಿ ರಾಮ ಸಾಕ್ಷಾತ್ ಪರಮಾತ್ಮ ನಾರಾಯಣನೇ ಆದರೂ ದಶರಥನ ಮರಣಕಾಲದಲ್ಲಿ ಒಬ್ಬ ಮಗನೂ ಬಳಿಯಲ್ಲಿರದೆ ಮ್ರಿಯಮಾಣಂ ಅನಾಥವತ್ ವಾಲ್ಮೀಕು ಹೇಳ್ತಾನೆ ಅವನ ಶವ ಅನಾಥವಾಗಿ ಬಿತ್ತು ಅಯೋಧ್ಯೆಯು ಅನಾಥವಾಯಿತು ರಾಜ ದಶರಥನ ಶವವೂ ಅನಾಥವಾಯಿತು ಅಂತ್ಯ ಸಂಸ್ಕಾರ ಕೊಡತಕ್ಕಂಥವನಿಲ್ಲ ರಾಮನಂಥ ಮಗನಿದ್ದಾಗಲೇ ತಂದೆಗೆ ಇಲ್ಲ ಆದರೆ ಈ ಕಾಮಪುತ್ರ ನನಗೆ ಸುಖ ಕೊಡ್ತಾರೆ ಪದ್ಮನಾಭಾಯಂಬ ದೊಡ್ಡ ಪುತ್ರನಿರಲಾಗೆ ಲೌಕಿಕ ದಟ್ಟನಿಂದ ರಾಮಚಂದ್ರನೆಂಬ ದೊಡ್ಡ ಪುತ್ರನಿದ್ದಾಗಲೇ ದಶರಥನಿಗೆ ಸುಖವಾಗಲಿಲ್ಲ ಮತ್ತು ಲೌಕಿಕ ದೊಡ್ಡ ಪುತ್ರನ ನಿನಗೇನು ಕೊಟ್ಟ ಮಕ್ಕಳಿಂದ ತಂದೆಗೆ ಸುಖ ಅನ್ನೋದಕ್ಕೆ ರಾಮಾಯಣವೇ ಪ್ರಬಲ ಸಾಕ್ಷಿಯಾಗಿ ನಿಲ್ತದೆ ಒಬ್ಬರಿಂದೊಬ್ರಿಗೆ ಸುಖ ದೊರಕತಕ್ಕಂಥದ್ದಲ್ಲ ತಂದೆಯಿಂದ ಮಗನಿಗೆ ಸುಖ ಹೀಗಿಗ್ಗೋಣ ಪ್ರಹ್ಲಾದ ಚರಿತ್ರೆ ಕೇಳುತ್ತೆ ಪಡೆದ ಪಿತನೇ ಅಗ್ನಿಕುಂಡಕ್ಕೆ ಸದಾ ಹಡೆದ ತಾಯ ಹಾಲಾಹವನ್ನಿಟ್ಟು ಭಗವಂತನೇ ಪ್ರಹ್ಲಾದರನ್ನು ಕಾಪಾಡಿದ ಗಂಡನಿಂದ ಹೆಂಡತಿಗೆ ಸುಖ ಹೆಂಡತಿಯಿಂದ ಗಂಡನಿಗೆ ಸುಖ ಹೀಗನ್ನು ಇದು ಅಪವಾದವಾಗ್ತದೆ ಶ್ರೀರಾಮಚಂದ್ರ ಮಾನವರಿಗೆ ಆದರ್ಶ ತೋರ್ಲಿಕ್ಕಾದ ಅವತಾರ ಹೆಂಡತಿಯನ್ನು ಕಳಕೊಂಡು ವನವನದಲ್ಲಿ ಸೀತಾದೇವಿಯ ಗುಣಗಾನ ಮಾಡ್ತಾ ಸತೀ ಧರ್ಮ ಪ್ರಧಾನರಾಗಿರತಕ್ಕಂಥ ಸೀತೆಯಂತನ್ನು ಬೆಳಿಟ್ಟುಕೊಳ್ಳಿಕ್ಕೆ ಅವನಿಗಾಗಲಿಲ್ಲ ಮರಳಿ ಪಡೆದರೂ ಕೂಡ ಲೋಕಾಪವಾದಕ್ಕಾಗಿ ಸೀತೆಯನ್ನು ಪರಿತ್ಯಜಿಸುತ್ತಾರೆ ಸೀತೆಯಂತಹ ಪರಮ ಪತಿವ್ರತೆಯಾದ ಹೆಂಡತಿ ಇದ್ರೂ ರಾಮನಿಗೆ ಲೌಕಿಕವಾದಂತಹ ಸುಖಗಳು ದೊರಕಿದ್ದಕ್ಕೆ ಪ್ರಮಾಣವಿಲ್ಲ ಸೀತೆಯಂತಹ ಹೆಂಡತಿ ಇರುವಾಗಲೇ ಸುಖ ಇಲ್ಲ ಅಂದ ಬಳಿಕ ಯಾರಿಗಾದರೂ ಶೂರ್ಪನಕ್ರಿಯಂಥೇಳು ಗಂಟು ಬಿದ್ದಿದ್ದಾಳಾದ್ರೆ ಏನು ಸುಖ ಪಡಲಿಕ್ಕೆ ಹೆಂಡತಿಯಿಂದ ಗಂಡದಿ ಸುಖ ಪ್ರಮಾಣವಿಲ್ಲ ಗಂಡದಿಂದ ಹೆಂಡತಿ ಸುಖ ಅಂತ ಮಹಾಭಾರತ ಓದ್ತಾ ಇದ್ದೇನೆ ಪ್ರಚಂಡ ಪರಾಕ್ರಮಗಳಾದ ಪಾಂಡವರ ಇವರು ಕುಳಿತ ಸಭೆಯಲ್ಲಿ ದುರಾಗ್ರಹ ಪೀಡಿತನಾದ ದುರ್ಯೋಧನಿಂದ ಆಜ್ಞೆಯಂತೆ ದುಶ್ಯಾಸನನು ದ್ರೌಪದಿ ದೇವಿ ಹುಟ್ಟ ಸೀರೆಯನ್ನು ಹಿಡಿದರೆ ಅಳೆಯುವಾಗ ಐದು ಗಂಡರು ಅಲ್ಲೇ ಇದ್ದರು ಹೆಂಡತಿಗೆ ಅಪಮಾನ ಆಗುವಾಗ ಈ ಗಂಡರು ಕಂಡರು ಅಷ್ಟೇ ಆಕೆ ಬೊಬ್ಬಿಟ್ಟು ಗೋವಿಂದ ದ್ವಾರಕಾ ಪರಮಾತ್ಮ ಅಕ್ಷಯ ವಸನ ತಿಗಳೈವರುತ್ತರೆ ಕ್ಷತಿಯ ಭಂಗಕ್ಕೆ ಒದಗಲಿಲ್ಲ ಗತಿಯು ನೀರೆ ಮನ್ಮಥ ಪಿತನೆಂದರೆ ಅತಿ ಬೇಗದಿ ಬಂದು ಒದಗಿರೇ ಕೃಷ್ಣ ತಾರುಣ್ಯ ಸಿಂಧೂ ದೇ ಚಾಲಿಯ ಮಾನವ ಪರಮಾತ್ಮ ಕಾಪಾಡಿದಂತಹ ದೃಷ್ಟಾಂತ ಭಾರತದಲ್ಲಿ ಬರ್ತಾರೆ ಮಗನಿಂದ ತಾಯಿಗೆ ಸುಖ ಭಗವಾನ್ ಪರಶುರಾಮನ ಪಿತೃರಾಜ್ಞೆ ಪಾಲನ ಮಾಡಲಿಕ್ಕೆ ತಾಯಿಯಾದ ರೇಣುಕೆ ಶಿರಚ್ಛೇದ ಮಾಡಿದ ಮರಳಿಯ ಮಾತೆಯನ್ನು ಪಡೆದ ತಂದೆಯಿಂದ ಪ್ರೀತಿಯಿಂದ ಮಾತು ಬೇರೆ ಮಗನಿಂದ ತಾಯಿಗೆ ಸುಖ ಪ್ರಮಾಣವಿಲ್ಲ ತಾಯಿಯಿಂದ ಮಗುವಿಗೆ ಸುಖ ಐದು ವರ್ಷ ಪ್ರಾಯದ ಬಾಲಕ ಧ್ರುವನನ್ನ ತಪಸ್ಸಿಗಾಗಿ ತಾಯಿ ಕಾಡಿಗಟ್ಟಿದ್ಲು ಆ ಮಗುವನ್ನು ಒಬ್ರಿಂದ ಸುಖ ಅಂತ ಪ್ರಮಾಣವಿಲ್ಲ ಅಣ್ಣನಿಂದ ತಮ್ಮನಿಗೆ ಸುಖ ಅನ್ನೋಣ ಅಣ್ಣನಾದ ರಾವಣನೇ ತಮ್ಮನಾದ ವಿಭೀಷಣ್ಣ ಒದ್ದು ಹೊರಗೆ ಹಾಕಿದ ತಮ್ಮನಿಂದ ಅಣ್ಣನಿಗೆ ಸುಖ ಅನ್ನೋಣ ತಮ್ಮನಾದ ಸುಗ್ರೀವನೇ ಅಣ್ಣನಾದ ವಾಲೆಯನ್ನು ಕೊಲ್ಲಿಸಿದ ಶರೀರ ಸಂಬಂಧಿಗಳಿಂದ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 ಖ್ಯಾನದಿಂದ ಮಾತನ್ನು ಪಡೆಯುವುದನ್ನು ಸುಲಭವಾಗು ಅದಾಗದಿದ್ರೆ ಮೂಕರಂತಿರಬೇಡ ಭಗವಂತನ ನಾಮವನ್ನು ಹೇಳಕೋ ಆ ನಾಮ ಬಳಿಕ ಅದರ ರೂಪ ಆ ಬಳಿಕವನ ಗುಣಗಳು ಹೀಗಿನಲ್ಲಿ ನಾಮಾಸಕ್ತಿ ರೂಪಾಸಕ್ತಿ ಗುಡಮಾಹಾತ್ಮಾಸಕ್ತಿಗಳು ಉಂಟಾಗ್ತಾವೆ ಬಳಿಕ ನಾಮ ರೂಪಗಳ ಭಗವಂತನ ದಿವ್ಯ ದರ್ಶನದ ಮಹಾಫಲ ನಿನ್ನ ಅಂತಃಕರಣದಲ್ಲಿ ಗೋಚರವಾಗುತ್ತದೆ ಆಗ ನೀನುಕೃತ್ಯನಾದಿ ಎಂಬುದಾಗಿ ಆ ರುಚಿ ದೊರಕಿದ ಬಳಿಕ ಪ್ರಾಪಂಚಿಕವಾದ ಎಲ್ಲ ವಸ್ತುಗಳನ್ನು ನೀನು ಬಿಡೋದಲ್ಲ ಅದೇ ನೀ ಬಿಟ್ಟು ಹೋಗ್ತದೆ ಅಂತಹ ದೈವಿ ಪ್ರಜ್ಞೆ ರೂಪ ಮಾಡಿಕೊಳ್ಳೋಸ್ಕರವಾಗಿ ಈಗ ಮಾಡು ರಾಮ ಧ್ಯಾನ ಅದಾಗದಿದ್ದರೆ ಭಗವಂತನ ನಾಮ ಹೇಳು ನಾಮ ರೂಪಾದಿಗಳಿಂದ ಮುಂದೆ ನಿನಗೆ ಧ್ಯಾನ ಸಿದ್ಧಿಸುತ್ತದೆ ಅಧ್ಯಾತ್ಮದಲ್ಲಿ ಪ್ರೀತಿ ಒಲವು ಬರಬೇಕಾದರೆ ಬಹೂನಾಂ ಜನ್ಮನಾ ಜ್ಞಾನವಾನ್ ಮಾಂ ಪ್ರಬದ್ಧ ವಾಸುದೇವ ಸರ್ವಮಿತಿ ಸಮಾತ್ಮ ಸು ಭಗವಂತ ಹೇಳ್ತಾನೆ ಗೀತೆಯಲ್ಲಿ ಬಹಳ ಜನ್ಮದಲ್ಲಿ ಸಾಧನೆ ಮಾಡಿ ಮಾಡಿ ಯಾವುದೋ ಒಂದು ಜನ್ಮದಲ್ಲಿ ಅವನಿಗೆ ಸಿದ್ಧಿ ಆಗ್ತಾನೆ ಇಂಥವರು ದುರ್ಲಭರು ಅಂತಾರೆ ಪುರಂದ್ರದಾಸನ ಹೇಳಿದರು ಜನ್ಮದ ಸುಕೃತ ಭಗವಂತನ ದಾಸನಾಗಬೇಕಾದ್ರೆ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 ಧ್ರವ ವಿಜೇಂದ್ರ ಜಾತಿರ್ವಿದು ಪತೇರುಗ್ರಿ ಪೌರುಷಯುಧಾಧನ ವ್ಯಾಧಾರಾಮೃತೀಕಿ ಮುನಿಯೇಡರ ಧ್ರವ ಐದು ವರ್ಷ ಪ್ರಾಯ ಧ್ರುವನ ವಿರಕ್ತನಾಗಿ ಭಗವಂತನು ಪಡಲಿಕ್ಕೆ ಕೊರತಾರೆ ಕಾಜಾತಿರ್ ವಿದುರಸ್ಯ ಬ್ರಾಹ್ಮಣ ಕೊಡಲು ಹುಟ್ಟಿದಿನ ವಿದುರ ಅವನ ಮನಲೆ ಆತಿಥ್ಯ ಪಡೆಯುತ್ತಾ ಇದನ್ನು ಪ್ರಮಾದ ಗಜೇಂದ್ರನೇ ಮೋಕ್ಷ ಕೊಟ್ಟ ಆನೆ ಅದು ಆದರೆ ಒಳಗಿರುವ ಜೀವ ಸಂಸ್ಕಾರಗೊಳ್ಳದು ಭಗವಂತನ ಚಿಂತನೆ ಮಾಡುತ್ತದೆ ಇಂಥ ದೃಷ್ಟಾಂತಗಳನ್ನ ಮುಂದಿಟ್ಟು ಭಗವಂತನ ಗುಣಗಾನ ಮಾಡಲಿಕ್ಕೆ ಜಾತಿ ವಯಸ್ಸು ವರ್ಣಾಶ್ರಮ ಯಾವ ಧರ್ಮಗಳೂ ಕಾರಣ ಆಗುವುದಿಲ್ಲ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 ಚತುರ್ವೇದ ಷಟ್ ಶಾಸ್ತ್ರಗಳಲ್ಲೂ ಅವನಿಗೆ ಮುಖೋದ್ಗತವಾಗಿದೆ ಅಂಥ ಪಂಡಿತ ತೊಂದರೆ ಇತ್ತು ಜೀವನಕ್ಕೆ ಅಂಗಳದ ನಿಂತು ಭಿಕ್ಷೆ ಕೇಳಿಲ್ಲ ಆ ಮನೆಯ ಒಡತಿ ಹೊರಕು ಬಂದು ಆ ಪಂಡಿತ ಹೊತ್ತು ಮನೆಗೆ ಭಿಕ್ಷೆ ಕೊಟ್ಟು ಸಂತೋಷ ಆಯಿತು ಮನೆಗೆ ಒಳ್ಳೆ ನೋಡಿ ಕೇಳ್ತಾನ ತಾಯೇ ಎಂಥ ಉದಾರಿ ನೆನದು ನಿನ್ನ ವಯಸ್ಸೆಷ್ಟು ಅಂತ ಕೇಳಿಲ್ಲ ಅವಳು ಹೇಳಿದ್ಳು ಪಂಡಿತೋತ್ತಮರೇ ಕೋಪಿಸ್ಕೊಳ್ಬೇಡಿ ಸರಿಯಾಗಿ ಹೇಳೋದಿದ್ರೆ ನನಗೆ ಒಂದೇ ವರ್ಷ ಪ್ರಾಯ ಅಂದ್ಲು ಆ ಪಂಡಿತನಿಗೆ ಸ್ವಲ್ಪ ಸಿಟ್ಟು ಬಂತು ನಡು ವಯಸ್ಸಿನೋ ಒಂದು ವರ್ಷ ಅಂತಿ ಅಲ್ಲ ನೋಡಿ ಪಂಡಿತ ಉತ್ತಮರೇ ನನಗೀಗ ಮೂವತ್ತೈದು ವರ್ಷ ಈ ದೇಹಕ್ಕೆ ಮೂವತ್ತ್ನಾಲ್ಕು ವರ್ಷವನ್ನ ವ್ಯರ್ಥ ಯಾವುದು ಉಣೋದು ಯಾವುದು ಊಡೋದು ಎಂಥಾದ್ರೂ ಊಡೋದು ಎಂಥಾದ್ರೂ ಉಣೋದು ಇದರಲ್ಲೇ ಕಳೆದು ಬಿಟ್ಟೆ ಇತ್ತೀಚೆಗೆ ಒಂದು ವರ್ಷದಿಂದ ಸತ್ಸಂಗ ಸದ್ವಿಚಾರ ಭಗವದ್ ಭಜನೆ ದೈವಿ ಚಿಂತನೆ ದುಃಖೀ ಜನರ ಸೇವೆ ಇದನ್ನೆಲ್ಲ ಮಾಡ್ತಾ ದೈವಿ ಪ್ರಜ್ಞೆ ಬೆಳೆಸ್ಕೊಳ್ಳಿಕ್ ಶುರು ಮಾಡಿ ಒಂದು ವರ್ಷ ಆಯ್ತಾ ಅದರಿಂದ ಸಾರ್ಥಕ ನಷ್ಟವಾದ ಲೆಕ್ಕಕ್ಕೆ ಇಟ್ಟುಕೊಳ್ಳೋದಲ್ಲ ಸಾರ್ಥಕವಾಗಿ ಚಿಂತನೆ ಮಾಡಿದರೆ ಒಂದು ವರ್ಷದಿಂದ ಈಚೆಗೆ ನನ್ನ ಬಾಳೆ ನಿಜವಾದ ಬಾಳು ಅದಕ್ಕಾಗಿ ನಾನು ಕೇವಲ ಒಂದು ವರ್ಷ ನನಗೆ ಪ್ರಾಯ ಆ ವೇದಾಧ್ಯಯನ ಮಾಡಿದ ಪಂಡಿತ ಕೇಳಿದ ನಿನಗ ಒಂದು ವರ್ಷ ಅಂತ ಅಲ್ಲ ನನ್ನ ಗಂಡನ ವಯಸ್ಸೇನು ಅಂತ ಅವರು ಇನ್ನೂ ಆರು ತಿಂಗಳು ಮಗು ತಿಂಗಳು ಹೌದು ದೊಡ್ಡ ದೊಡ್ಡ ವ್ಯಾಪಾರ ವಹಿವಾಟೆಲ್ಲ ಮಾಡ್ತಾ ಇತ್ತು ನಾ ಹೇಳಿದ್ದೆ ಬೇಡ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಸಾತ್ವಿಕವಾಗಿ ಸಂಗ್ರಹ ಮಾಡಿ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 ಇದ್ದಾರೆ ಅವ್ರ ಪ್ರಾಯ ಏನು ಅವ್ರಿನ್ನೂ ಮೂರ್ ಮೂರು ತಿಂಗಳ ತೊಟ್ಟಿಲ್ಲ ಕೂಸುಗಳು ಹಾಗಂದ್ರೆ ನಾವು ಗಂಡ ಹೆಂಡರು ಸತ್ಸಂಗಕ್ಕೆ ಸದ್ವಿಚಾರಕ್ಕೆ ಲೋಕ ಲೋಕಸೇವೆಗೆ ಹೋದಾಗ ಅತ್ತೆ ಮಾವನ ಬೈತಾ ಇದ್ರು ನಮ್ಮನ್ನ ಈಗ ಮೂರು ತಿಂಗಳ ರೀತಿಗೆ ಮಾವನವರೀ ಪಕ್ಷಪಾತವಾಗಿದೆ ಅತ್ತೆಗೆ ಕಣ್ ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಹೀಗೆ ಹೇಳ್ತಾ ಇದ್ದಾರೆ ನನ್ನ ಪಂಡರಪುರಕ್ಕೆ ಕರ್ಕೊಂಡು ಹೋಗು ತಿರುಪತಿ ಕರ್ಕೊಂಡು ಹೋಗೋ ಹರಿಕಥೆ ಕರ್ಕೊಂಡು ಹೋಗು ಅಂತ ಈಗ ಮೂರು ತಿಂಗಳಿಂದ ಹೇಳ್ತಾರಾದ್ರಿಂದ ಅವರಿಗೆ ಮೂರೇ ತಿಂಗಳು ಪ್ರಾಯ ಇದನ್ನು ಕೇಳ ವೇದಾಧ್ಯ ಪಂಡಿತ ಹೇಳಿದ ತಾಯಿ ನಿನ್ನ ಲೆಕ್ಕದಲ್ಲಿ ನಾನಿನ್ನೂ ಹುಟ್ಲೇ ಇಲ್ಲ ನೀವು ಸುಮ್ಮನೆ ಪಾಂಡಿತ್ಯ ಮರಕೊಂಡು ತಿರುಗುತ್ತಾ ಇದ್ದ ಆದ್ದರಿಂದ ಯಾವುದೇ ವಯಸ್ಸು ಜಾತಿ ಕುಲ ಲಿಂಗಭೇದ ಕಾರಣ ಇಲ್ಲ ಅದಕ್ಕೆ ಎಲ್ಲರೂ ಭಗವಂತನೇ ಸೇರಿದವರಾದ್ದರಿಂದ ಈಗಲೇ ಈ ಕ್ಷಣವೇ ಈಗ ಮಾಡು ರಾಮಧ್ಯಾಲೋ ಮಾನವಾ ಈಗ ಮಾಡೋ ರಾಮಧಾಲ ಮುಹೂರ್ತ ಅಂತಿಲ್ಲ ಹರಿಹರಿ ಎಂಬ ಗಳಿಗೆ ವೈಕಂಠದೊಳಗೆ ಹರಿಯ ಮರತಗಳಿಗೆ ನರಕದ ಬಳಿಗೆ ಈಗ ದಾಸರ ಮಾತು ಇಂದು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 ಓಂ ನಮೋ ಭಗವತೆ ವಾಸುದೇವಾಯ ವಾಸನಾದ ವಾಸುದೇವಸ್ಯ ವಾಸಿತಂತೆ ಜಗತ್ಯಂ ಎಲ್ಲೆಡೆ ವ್ಯಾಪಕನಾದವಾ ಎಲ್ಲೆಡೆ ವಾಸಿಸುವ ಅಂಥ ಪರಾತ್ಪರವಾ ಧ್ರುವನಿಗೆ ನಾರದರಿಂದ ಉಪದೇಶವಾದ ಮಂತ್ರ ಅದು ಇಲ್ಲಿ ಭಕ್ತಿಯಿಂದ ಕಥಾಶ್ರವಣ ಮಾಡುವ ತಾವೆಲ್ಲ ಹರತಾಡನ ಯುಕ್ತ ಮಂತ್ರ ತುಲ್ಯವಾದಂಥ ಈ ದಿವ್ಯ ನಾಮವನ್ನು ಭಜನೆಯ ಮೂಲಕ ಹೇಳುತ್ತಾ ಭಕ್ತ ಧ್ರುವನ ಚರಿತ್ರೆ ಪ್ರಾರಂಭ ಮಾಡ್ತೇವೆ ಮೊದಲು ಸಂಕೀರ್ಣೆಯಿಂದ ಓಂ ನಮ ಭಗವತೆ ವಾ Mama Krishna Rose ಕೃಷ್ಣ ಹರಿ ಜೈ ಡೈ ಅಂತಾಗಿದೆಬೇಕಂತ ಪ್ರಯತ್ನ ಮಾಡಿದ್ದಲ್ಲವ ಸಾವನ್ನು ಹೇಗೆ ಎದುರಿಸೋದು ಇದನ್ನು ತಿಳಿಯಬೇಕು ಅದಕ್ಕಾಗಿ ತಾರುಣ್ಯದಲ್ಲೇ ತನ್ನ ಎಲ್ಲ ಸಂಪತ್ತನ್ನು ಇತರಡಿ ಒಪ್ಪಿಸಿ ಏಕಾಕಿಯಾಗಿ ಹೊರಡುತ್ತಾನೆ ಮಹಾಪುರುಷರು ನನಗೆಲ್ಲೂ ದೊರಕುತ್ತಾರೆ ಯಾರಲ್ಲ ಕೇಳಬೇಕು ಆಗ ಪರೀಕ್ಷಿತ ಒಬ್ಬ ಹೊರಟಾಗ ಅನೇಕ ವಿರಕ್ತರು ಪ್ರಪಂಚದ ಆಸೆಯನ್ನು ಸಂಪೂರ್ಣವಾಗಿ ತ್ಯಜಿಸಿ ಪರೀಕ್ಷೆ ಜೊತೆಗೆ ಹೊರಡುತ್ತಾರೆ ಋಷಿ ಮುನಿಗಳು ಜ್ಞಾನಿಗಳೆಲ್ಲ ಒಂದೆಡೆ ಸೇರಿದರು ಪರೀಕ್ಷಿತ ಮುಂದಿದ್ದಾನೆ ಅವರೆಲ್ಲ ಇವರು ಹಿಂದೆ ಹೊರಡುತ್ತ ಋಷಿಮುನಿಗಳು ಯಾರ್ಯಾರು ಸೇರಿದ್ರು ಅಂತೂ ಒಪ್ಪಿಸ್ತಾನೆ ಕವಿ ಕನ್ನಡದ ಕವಿ ಒಂದರು ಮುನಿ ಮುಖ್ಯರು ನೆರೆದ ಇಂತಹ ಸತ್ಸುರುಷರ ಜೊತೆಗೆ ಸತ್ಸಂಗದ ಜೊತೆಗೆ ಪರಿಕ್ಷಿತ ಹೊರಟವ ಸಮಾನ ಅಭಿರುಚಿವುಳ್ಳ ಋಷಿ ಮುನಿಗಳ ಮಧ್ಯದಲ್ಲಿ ಪಾವನವಾದಂಥ ಗಂಗಾದ್ವಾರಕ್ಕೆ ಬರ್ತಾರೆ ಗಂಗಾದ್ವಾರದ ಹರಿದ್ವಾರ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 ಹಾಗೆ ಹಾಗೇ ದೇಹ ದೇಹಭಾನವೇ ಇಲ್ಲದ ಅವಧೂತ ಶಿಖಾಮಣಿ ವ್ಯಾಸಪುತ್ರ ಸುಖ ಮಹಾಮುನಿ ಬರ್ತಾ ಇದ್ದ ಅವನನ್ನು ನೋಡಿದರೆ ಯಾರಿಗಾದ್ರೂ ಇವನ ಅಗ್ನ ಅಂತ ಈ ಪ್ರಕಾರ ತಿರಸ್ಕಾರ ಭಾವ ಬಂದದ್ದೇ ಇಲ್ಲ ಮುಖದಲ್ಲಂಥ ದಿವ್ಯ ತೇಜಸ್ಸು ಅವನಿಗೆ ದೇಹ ಪ್ರಜ್ಞೆಯೇ ಇಲ್ಲ ಪರೀಕ್ಷಿತ ನೋಡುತ್ತಾನೆ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 ಕೀರ್ತಿ ಮೊದಲು ದೇವರ ವಿಚಾರ ಕೇಳಬೇಕು ಅಂದಾಗ ಅವನ ಪಾದ ಕರಿಗೆ ಸುಖ ಮಹಾತ್ಮನೇ ನನಗೆ ಹೇಳಬೇಕು ಅಂತ ಕೇಳ್ತಾನೆ ಯಾ ದೇವರ ವಿಚಾರ ಹೇಳಬೇಕು ಅಂತ ಕೇಳ್ತಾನೆ ಅವ್ರಿಗೆ ಹೇಳಬೇಕಂತನೇ ಅವ ಭೂಲೋಕ ಕಿಳಿದು ಬಂದವ ಸುಖಿ ಪ್ರತಿಯೊಬ್ಬರ ಮನೆಯ ಬಂದು ಬಂದು ಎಷ್ಟು ಹೊತ್ತು ಅಂದ್ರೆ ಗೋದೋಹನ ಕಾಲ ಹಸುವಿನ ಕೆಚ್ಚಲಿಗೆ ಕೈ ಹಾಕಿದ್ರೆ ಅದು ಹಾಲಿಳಿಸಲಿಕ್ಕೆ ಎಷ್ಟು ಹೊತ್ತು ಬೇಕು ಹೇಳಿ ಅಷ್ಟು ಹೊತ್ತಲ್ಲಿ ನಿಲ್ತಾನೆ ಯಾರೂ ಏನೂ ಇನ್ನೊಂದು ಮನೆಗೆ ಹೋಗ್ತಾರೆ ಮುಂದಕ್ಕೆ ಅಲ್ಲಿಯೂ ಹಾಗೆ ಯಾರ ಹತ್ರ ಬೇಡ್ಲಿಕ್ಕೆಲ್ಲ ಯಾರಾದ್ರೆ ಹೇಳಬೇಕು ಅಂತ ಹೇಗೆ ದನ ತನ್ನ ಕೆಚ್ಚಲಲ್ಲಿ ಹಾಲು ತುಂಬಿದಾಗ ಒಮ್ಮೆ ಆ ಕರುವ ಕುಡಿಸಿದ್ರೆ ಸಾಕು ಆ ವೇದನೆ ಕಡಿಮೆ ಹಾಗೆ ತನ್ನ ಅನುಭವವನ್ನು ಯಾರಿಗೆ ಹೇಳಲಿಕ್ಕೆ ಹೇಳಬೇಕು ಎಂಬಾಗ ತಾನು ಪರೀಕ್ಷಿತ ಕೇಳ್ತಾನೆ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 कुंठके इदुनोडो है पठमई कुंठके इदुनोडो है आश्वमन मान ಭಗವ ವರ್ಣನೆ ಮಾಡಬೇಕು ಅಂದಾಗ ಭಾಗವತೋತ್ತಮನಾದಂತಹ ಆ ಪುಣ್ಯ ಪುರುಷನನ್ನ ಪರೀಕ್ಷಿತನನ್ನ ಉತ್ತಮ ಶ್ರೋತ್ರವಾಗಿ ಆರಿಸಿಕೊಳ್ಳುತ್ತಾನೆ ಯಾಕಂದ್ರೆ ಗರ್ಭದಲ್ಲೇ ಭಗವದ್ ದರ್ಶನ ಪಡೆದಂತಹ ಚೈತನ್ಯ ಅದು ಪಾಂಡವ ಕುಲವನ್ನೇ ನಾಶ ಮಾಡಿ ನಿಷ್ಪಾಂಡವ ಪೃಥ್ವಿ ಮಾಡಬೇಕು ಎಂಬುದಾಗಿ ಅಶ್ವತ್ಥಾಮ ಎಸೆದಂಥ ಭೀಕರವಾಗಿರತಕ್ಕಂತಹ ಬ್ರಹ್ಮಶಿರ ಬಾಣದಿಂದ ಆಗ ಗರ್ಭದಲ್ಲಿರತಕ್ಕಂತಹ ಪರೀಕ್ಷೆಯನ್ನು ಉತ್ತರೆಯ ಗರ್ಭದಲ್ಲಿ ಸುತ್ತಿ ಸುಳಿವ ಚಕ್ರವನ್ನು ಆ ಗರ್ಭದಲ್ಲಿ ಆ ಚಕ್ರವನ್ನಿಟ್ಟು ಪರಮಾತ್ಮ ಅಶ್ವತ್ಥಾಮ ಬಾಣದ ಪರಿಣಾಮವಾಗದಂತೆ ಮಾಡಿ ಗರ್ಭದಲ್ಲೇ ಭಗವದ್ ದರ್ಶನವಾದಂತಹ ವ್ಯಕ್ತಿ ಪರೀಕ್ಷಿತ ವಿಷ್ಣುರಾತ ಅಂತವನ ಹೆಸರು ಭಗವಂತರಿಂದ ರಕ್ಷಿಸಲ್ಪಟ್ಟವ ಅಂತ ತೇಜೋಮಯವಾದ ಸ್ವರೂಪವನ್ನ ಅಂಗುಷ್ಟ ಮಾತ್ರದ ಇರುವ ಪುರುಷ ಪ್ರಮಾಣವನ್ನ ಆ ಪುರಾಣ ಪುರುಷನನ್ನ ಗರ್ಭದಲ್ಲಿ ನೋಡುತ್ತಾರೆ ಹುಟ್ಟಿ ಬಂದ ಮೇಲೂ ಕೂಡ ಆ ಬೆಳಕು ಅಂತ ಚೈತನ್ ರೂಪ ಎಲ್ಲಿದೆ ಎಂದು ಹುಡುಕುವುದರಿಂದ ಪರೀಕ್ಷಣ ಮಾಡುವುದರಿಂದ ಅವನಿಗೆ ಪರೀಕ್ಷಿತ ಅಂತ ಹೆಸರು ಬಂತು ಗರ್ಭಸ್ಥ ಚೇತನಕ್ಕ ಸಂಸ್ಕಾರವಾಗಿದೆ ಅವನಿಗೆ ಹೇಳ್ತಾರೆ ಕಥೆ ಭಾಗವತ್ ಚರಿತ್ರೆ ಹೇಳ್ತಾ ಸ್ವಯಂಭೂ ಮನುವಿನ ಕುಲಪರಂಪರೆಯನ್ನು ಹೇಳಿ ಧ್ರುವ ಚರಿತ್ರೆಯನ್ನು ಉಪಕ್ರಮ ಮಾಡ್ತಾರೆ ಕಥಾಶ್ರವಣ ಮಾಡು ದೇವರ ವಿಚಾರ ಕೇಳು ಅಂತ ನಮ್ಮಲ್ಲಿ ಕೇಳುವುದು ಎಂಬ ಶಬ್ದಕ್ಕೆ ಕೇಳಿದಾಗ ಮಾಡುವುದು ಅಂತ ಅರ್ಥ ಸುಮ್ಮನೆ ಕೇಳಿಬಿಡು ಅಂತ ಅರ್ಥ ಅಲ್ಲ ಎಷ್ಟೋ ಸಲ ತಂದೆ ಹೇಳ್ತಾನೆ ನೋಡಿ ನನ್ನ ಮಗ ಹೇಳಿದ ಕೇಳೋದಿಲ್ಲ ಅಂತ ಅದರರ್ಥ ಮಗ ಕಿವುಡ ಅಂತ ಅರ್ಥ ಅಲ್ಲ ಅಲ್ಲಿ ಹೇಳಿದ ಕೇಳೋದಿಲ್ಲ ಅಂದ್ರೆ ನಾನು ಹೇಳಿದ ಹಾಗೆ ಮಾಡೋದಿಲ್ಲ ಅಂತ ಅರ್ಥ ಕಥಾಶ್ರವಣ ಮಾಡು ಇದನ್ನು ಕೇಳು ಆ ಪ್ರಕಾರ ಮಾಡು ಅಂತ ಎಚ್ಚರಿಸ್ತಾನೆ ಮನುಪುತ್ರ ಪ್ರಿಯೋಬ್ರತ ಉತ್ಥಾನ ಪಾದ ಇಬ್ಬರು ಅಲ್ಲಿ ಉತ್ಥಾನ ಪಾದನಿಗೆ ಅರಸುತ್ತಿಗೆ ದೊರಕಿತು ಮೊದಲ ರಾಜ ಪ್ರಿಯೋಬ್ರತ ಮತ್ತು ಉತ್ಥಾನ ತಾತ್ವಿಕ ಅರ್ಥದಿಂದ ಹೇಳಲ್ಪಡುತ್ತದೆ ನಾವು ನೀವೆಲ್ಲರೂ ಉತ್ಥಾನ ಹುಟ್ಟಿ ಬರುವಾಗ ಪೃಥ್ವಿಗೆ ಎರಡು ಎರಡೂ ಪಾದಗಳ ಮೇಲಕ್ಕೆತ್ತೇ ಹುಟ್ಟಿದು ಪೃಥ್ವಿಯಲ್ಲಿ ಬಿದ್ದಾಗ ಪಾದ ಮೇಲೆ ಕೇಳಲ್ಪಡುತ್ತೆ ಏಕಪ್ರಕಾರ ಉತ್ಥಾನ ಪಾದ ಆದಿ ಆದ್ರೆ ಈ ಪ್ರಿಯವ್ರತ ಉತ್ಥಾನ ಪಾದಗಳನ್ನು ತಮ್ಮದ ಸುಪುತ್ರರು ಆ ಉತ್ಥಾನ ಪಾದನಿಗೆ ತಾರುಣ್ಯ ಅವನಿಗೆ ರಾಜ್ಯದ ಪಟ್ಟವನ್ನು ಕಟ್ಟಿ ಮನು ಹಾಕೊಟ್ಟ ಮಾರ್ಗದಂತೆ ಶಿಷ್ಟರನ್ನು ಕಾಪಾಡಿ ದುಷ್ಟರನ್ನು ಶಿಕ್ಷಿಸೋ ಹೊಣೆ ಕೊಡ್ತಾರೆ ಕ್ಷ ಅಂದ್ರೆ ಹಿಂಸೆ ಅಂತ ಅರ್ಥ ಅಂತ ಹಿಂಸೆಗೆ ಒಳಗಾದವರನ್ನ ಹತ್ರ ಅಂದ್ರೆ ಅವರನ್ನು ಬಿಡುಗಡೆ ಮಾಡೋ ತಾರಣ ಮಾಡೋ ಅವನೇ ಕ್ಷಾತ್ರ ಅದಕ್ಕೆ ಆ ವಂಶದ ಉದ್ದೇಶ ದುಷ್ಟರ ಹಿಂಸೆಯಿಂದ ಸಜ್ಜನನ್ನು ಕಾಪಾಡತಕ್ಕರ್ಥ ಆ ಹೊಣೆಯನ್ನು ಹೊತ್ತು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 ಸುನೀತಿ ಅಂದ್ರೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ವಿಚಾರ ಸುರುಚಿ ಅಂದ್ರೆ ಇಂದ್ರಿಯ ಪ್ರಜ್ಞೆ ಉತ್ಥಾನ ಪಾದನೆಗೆ ಸುನೀತೆಯ ಮೇಲೆ ಪ್ರೀತಿ ಇಲ್ಲ ಸುರುಚಿಯ ಮೇಲೆ ಪ್ರೀತಿ ನಾವು ನೀವೆಲ್ಲ ಸುರುಚಿಯಲ್ಲೇ ಪ್ರೀತಿ ಇರಬೇಕು ಇನ್ನು ಕೆಲವರಿಗೆ ಸೂರುಚಿ ಬೇಡ ಅವರಿಗೆ ಕುರುಚಿ ಬೇಕವರಿಗೆ ಬಹಳ ಕೆಟ್ಟದ್ದು ಹಲಸು ಅದ್ರಲ್ಲಿ ಬಿದ್ದಿರ್ತಾರೆ ದೇವರ ಪೂಜೆಗೆ ಕೂತಾಗ ಅಡುಗೆ ಮನೆಯಲ್ಲಿ ಪದಾರ್ಥಕ್ಕೆ ಒಗ್ಗರಣೆ ಹಾಕಿದಂತಹ ಪರಿಮಳ ಮೂಗೆ ಬಡದ್ರೆ ಸುರುಚಿ ಬಂದಳು ಅಂತ ಅರ್ಥ ಆದಾಯಿತು ಇಂದ್ರಿಯಗಳ ಆ ಕಡೆಗೆ ದೈವಿ ಪ್ರತಿ ಸ್ಮೃತಿ ಉಂಟಾಗ್ತದೆ ಈ ತಾತ್ವಿಕ ರೂಪದೊಂದಿಗೆ ಹೋಲಿಸಿ ಕಥಾ ರೂಪಕ್ಕೆ ಹೊರಹೊಮ್ಮುತ್ತದೆ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 ಧ್ರುವ ಅಂದ್ರೆ ಶಾಶ್ವತವಾದ್ದು ಅಂತ ಇಲ್ಲಿ ಉತ್ತಮ ಅಂದ್ರೆ ಶ್ರೇಷ್ಠ ಅರ್ಥದಲ್ಲಿ ಬಂದಿಲ್ಲ ಉತ್ಕೃಷ್ಟವಾದ ತಮ್ಮ ಅಜ್ಞಾನ ಇಂದ್ರಿಯ ಪ್ರಜ್ಞೆ ಧ್ರುವ ಅಂದ್ರೆ ಶಾಶ್ವತವಾದ ಸುಖ ಸುನೀತಿಯಿಂದ ದೊರಕುತ್ತದೆ ಸುನೀತಿ ಅಂದ್ರೆ ದೈವೀ ಪ್ರಜ್ಞೆ ಸುರುಚಿಯಿಂದ ಇಂದ್ರಿಯ ಭೋಗದಲ್ಲಿ ನಾವು ಬಿದ್ದು ಬಿದ್ದು ಉತ್ಕೃಷ್ಟವಾದ ತಮವೇ ಹೆಚ್ಚುತ್ತಾ ಹೋಗ್ತದೆ ಅಜ್ಞಾನದ ಕತ್ತಲೆ ಹೆಚ್ಚುತ್ತದೆ ಆ ಅರ್ಥದಲ್ಲಿ ಧ್ರುವ ಅಂದ್ರೆ ಶಾಶ್ವತವಾದ ಇವತ್ತಿಗೂ ನಮ್ಮಲ್ಲಿ ದೇವರಿಗೆ ಪೂಜೆ ಮಾಡುವಾಗ ಅರ್ಚಕನು ಆರತಿಯತ್ತವಾಗಿ ಹೇಳುತ್ತಾರೆ ಧ್ರುವ ಪೃಥ್ವಿ ಧ್ರುವ ಸ ಪರ್ವತಾಯಿಮೆ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 ನಿಮ್ಮ ಯಾರು ಅಂತ ಆ ಮಗುವಿಗೇನು ಹೇಳಲಿಕ್ಕೆ ಬರಲಿಲ್ಲ ಅಳತಾ ಅಳತಾ ಮನೆಗೆ ಓಡಿ ಬರ್ತಾನೆ ಒಂದು ಗುಡಿಸಲಿದ್ದಾಳೆ ಸುನೀತಾ ದೇವಿತ ಪಶ್ವಿಯಂತೆ ಅಮ್ಮ ಊರವರೆಲ್ಲ ಕೇಳ್ತಾರೆ ತನ್ನ ತಂದೆ ಯಾರು ಮಗುವನ್ನು ಬರೆಸಳೆದು ಪಿಗೆ ತಪ್ಪಿ ಮುಂಡಾಡಿ ಹಣೆಗೆ ಮುತ್ತನ್ನಿಟ್ಟು ನೆತ್ತಿಯನ್ನೇ ಬರೆಸಿ ಕಂದ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 ಕನ್ನಡದ ಷಟ್ಪದಿಗಳಲ್ಲಿ ವರ್ಣನೆ ಮಾಡಿ ಹೇಳ್ತಾ ಇದ್ರು ಒಂದು ದಿನ ಧ್ರುವ ತಾಯ ಬಳಿಯಲ್ಲಿ ಬಂದು ತಂದೆಯ ಸಣ್ಣ ಮಕ್ಕಳಿಗೆ ಎಂಥ ಪರಿಣಾಮ ಬೀರ್ತಾ ಒಂದು ದಿನ ಧ್ರುವ ತಾಯ ಬಳಿಯಲ್ಲಿ ಬಂದು ತಂದಾಯ ತಂದೆಯ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 ಉತ್ಥಾನಪಾದನೆಂಬುದಾಗ ಅವನ ಹೆಸರು ಮಗು ಏನು ರಾಜಪುತ್ರ ಮಗು ಹಿಗ್ಗುತ್ತದೆ ಮರುದಿನ ತನ್ನ ಆಟಕ್ಕೆ ಬರುವ ಮಕ್ಕಳ ಜೊತೆಯಲ್ಲಿ ನಿಮ್ಮನ್ನೆಲ್ಲ ಆಳತಕ್ಕಂಥ ರಾಜ ಅವನೇ ನನ್ನ ತಂದೆ ಉತ್ಥಾನ ಮಗ ನಾನು ಅವ್ರನ್ನ ಗೊಳ್ಳನ್ನಕ್ಕಿಬಿಟ್ಟ ಉಡ್ಲಿಕ್ಕೆ ಬಟ್ಟೆ ಇಲ್ಲ ತಿನ್ಲಿಕ್ಕೆ ತಿಂಡಿ ಇಲ್ಲ ರಾಜನ ಮಗ ಅಂತ ಹೇಳ್ತಾ ಏನಮ್ಮ ಅಮ್ಮನಿಗೆ ಏನ್ ಕನಸು ಬಿದ್ದಿತ್ತೆ ಶಿವನ ತಾಯಿ ಬೆಳಿಲಿ ಬಂದು ದೂರು ತಮ್ಮ ನನ್ನನ್ನೆಲ್ಲ ನಿಂದಿಸ್ತಾರೆ ಮಗುವನ್ನು ಮುತ್ತಿಕ್ಕಿ ಅಪ್ಪಿಕೊಂಡು ತಂದ ಮಾನಕ್ಕಿಂತ ಭಗವದ್ಭಕ್ತರಿಗೆ ಅಪಮಾನವೇ ಶ್ರೇಷ್ಠ ಮಾನಗೌರಗಳು ದೊರಕಿದಾಗ ಅಹಂಕಾರ ಉಂಟಾಗ್ತದೆ ತುಲ್ಯನಿಂದಾಸ್ತುತಿರ್ಮೌನಿ ಸಂತುಷ್ಟೋ ಏನಕೇನ ಅನಿಕೇತಃ ಸ್ಥಿರಮತಿ ಭಕ್ತಿಮಾನ್ಮೇ ಪ್ರಿಯೋ ನರಹ ಈತೆಯಲ್ಲಿ ಭಗವಂತ ಭಕ್ತನ ಲಕ್ಷಣ ಹೇಳುವಾಗ ತುಲ್ಯನಿಂದಾಸ್ತುತಿ ಮುಂದೆ ಮೌನಿ ಎಂಬ ಪದ ಬಂದಿದೆ ಯಾರಾದರೂ ಹೊಗಳಿದ್ರೆ ಯಾರಾದರೂ ತೆಗಳಿದ್ರೆ ಅದರ ಕಡೆ ಲಕ್ಷ್ಯ ಕೊಡದೆ ಮೌನವಾಗಿರಿ ಹಿಗ್ಗು ಕುಗ್ಗುಳು ನಿನ್ನ ಕಡೆಗೆ ಬಾರದೇ ಇರಲಿ ಅಂತ ಎಷ್ಟು ಮಂದಿ ಹೊಗಳಿದ್ರು ಎಷ್ಟು ಕಡೆ ತಗಲ್ತಿಕೊಟ್ಟರು ಆ ಕಡೆ ಲಕ್ಷ್ಯ ಕೊಡದೆ ಸಂತುಷ್ಟೋ ಏನಕೇನಚಿತ ಏನ ದೊರಕಿದೆಯೋ ಅದರಲ್ಲ ಸಂತುಷ್ಟ ನಾನು ಅನಿಕೆಯ ತಹ ಯಾವುದಕ್ಕೂ ಅಂಟಿಕೊಳ್ಳಬೇಡ ರಾಜಪುತ್ರ ಅಹಂಕಾರ ಬರಲಿಕ್ಕಿಲ್ಲ ಧ್ವನಿ ಅಪಮಾನವಾಗಿ ದುಃಖದಿಂದ ತಾಯಿ ಹತ್ರ ಕೇಳಿದ್ರೆ ಮಗು ಅಪಮಾನವಾದರೆ ಉಳಿತು ಅದು ಅಪರೂಪ ಹರಿಣಾಮ ಸ್ಮರಣೆ ಮಾಡುವವರಿಗೆ ಪ್ರಾರಂಭ ಯಾರು ಮಾಡ್ತಾರೆ ನೋಡು ಅವರಿಂದಲ್ಲ ಅಪಮಾನ ಬರ್ತದೆ ಪಕ್ವ ಬಂದ ಮೇಲೆ ಮಾಪಸ್ಯೋ ಕೇನಚಿ ಅನಿಲ ಭಕ್ತಿಮೇರ ಇದು ದೇವರ ಕೊಟ್ಟಂತಹ ಶಿಕ್ಷಣವೆಂಬುದಾಗಿ ಸ್ವೀಕಾರ ಮಾಡ ಯಾರಾದರೂ ಹೊಗಳಿದ್ರೆ ಮಾನ ಕೊಟ್ರೆ ಅದಕ್ಕಾಗಿ ಅಹಂಕಾರ ಪಡಬೇಡ ಶ್ರೀಪತಿರ್ಮಾನೂರ ಮಾನಪಮಾನೋ ಮಾನ ಕೃಷ್ಣ ಮಾನಪಮಾನ ನಿನ್ನೋ ವೇಣು ಕೃಷ್ಣ ಕೊಡ್ತಾಳೆ ಅಪಮಾನದಿಂದ ತಪವೃದ್ಧಿಯಾಗುವುದು ಅಪಮಾನದಿಂದ ಪುಣ್ಯ ಸಫಲವಾಗ ಧ್ರುವನು ತನ್ನನ್ನು ಯಾರು ನಿಂದಿಸಿದ್ದಾರೆ ಅಪ್ಪ ಇಲ್ಲದ ಮಗ ಅಂತ ಅವರ ಕುರಿತು ದ್ವೇಷ ಇಲ್ಲ ನಿಂದೆ ಮಾಡಲಿ ಸ್ತುತಿ ಮಾಡಲಿ ಅಮ್ಮ ಹೇಳಿದ್ದಾಳೆ ಆ ತಾಯಿ ಮಗುವನ್ನು ತಿದ್ದುವ ಕ್ರಮ ನೋಡಿ ಒಂದು ದಿನ ನಾನು ನನ್ನ ತಂದೆಯನ್ನು ನೋಡಬೇಕಿದೆ ಅಂದಾಗ ಮಗುವನ್ನು ಮುದ್ದಿಸ್ತಾಳೆ ಅದನ್ನು ವಂಚಿಸ್ಲಿಕ್ಕೆ ಆಸೆ ಇಲ್ಲ ಅವಳಿಗೆ ಹೋಗ ಮಗ ರಾಜ್ಯಸಭೆಗೆ ಹೋ ಪ್ರಜೆಗಳಿಗೆಲ್ಲ ಗೊತ್ತಿದೆ ನೀನು ಯಾರು ಅಂತ ನಿನ್ನ ತಂದೆ ಬಹಳ ಒಳ್ಳೆಯವ ಅವ ನಿನ್ನನ್ನು ಸ್ವೀಕಾರ ಮಾಡ್ತಾನೆ ಏನೋ ತಿಳಿಯದ ಶುದ್ಧ ಪ್ರೇಮದ ಅರೆಬರೆ ಹರಕು ಬಟ್ಟೆಯನ್ನುಟ್ಟ ತೇಜಸ್ವಿ ಆಗಿರತಕ್ಕಂಥ ಬಾಲಕ ಧ್ರುವ ನೇರವಾಗಿ ಅರಮನೆಗೆ ಬರ್ತಾನೆ ದ್ವಾರಪಾಲಕರು ಯಾರೂ ತಡೆದಿಲ್ಲ ಅವರೆಲ್ರಿಗೂ ಗೊತ್ತಿದೆ ಹಿರಿಯ ಪತ್ನಿಗೆ ವಶನಾಗಿ ಜ್ಯೇಷ್ಠಳು ಶ್ರೇಷ್ಠಳು ಭಗವತ್ ಭಕ್ತಳು ನಿಷ್ಠಳು ಪತಿವೃತಿಯಾದ ಸುನೀತಿಯನ್ನು ದೂರ ಮಾಡಿದ್ದಾರೆ ಇಂದ್ರಿಯ ಪ್ರಜ್ಞೆಯಲ್ಲಿ ಆ ಪತ್ನಿಯ ಮಾತಿನಂತೆ ನಡೆಕೊಳ್ಳುವೆ ಮಾಹ ತಡೆದಿಲ್ಲ ಮಹಾದ್ವಾರದ ಅಂಗರಕ್ಷಕರು ಕೂಡ ಮಗುವನ್ನ ಕಂಡು ಆಯುಧಗಳನ್ನು ಕೆಳಗಿಳಿಸಿ ತಲೆ ತಗ್ಗಿಸಿದರು ಬಾಲಕನಿಗೆ ಅಮ್ಮ ಹೇಳಿ ಜ್ಞಾಪಕ ಅಪಮಾನವಾದರೆ ಒಳಿತು ಅದು ಊರು ಜನರನ್ನು ಬೈದರೂ ಕೂಡ ಅರಮನೆಯಲ್ಲ ನನ್ನ ಕಂಡಾಕ್ಷಣ ಗೌರವ ಕರೆಯುತ್ತಾರೆ ಮಾನಪಮಾನ ಎಲ್ಲ ಪರಮಾತ್ಮಗೆ ಸೇರಿತ್ತು ತಾಯಿಯಂತಹ ಮಾರ್ಗದರ್ಶನ ಕೊಡ್ತಾಳೆ ಮಗುವಿಗೆ ತೇಜೋವಂತನಾದಂತಹ ಬಾಲಕ ಮುಂದಕ್ಕೆ ಬಂದು ತಾಯಿ ಹೇಳಿದ ಲಕ್ಷಣಗಳಿಂದ ಕುಳಿತಿ ಕುಳಿತು ವಿರಾಜಮಾನನಾದರನ್ನು ಕಂಡು ಮಗು ಆನಂದದಿಂದ ಬಳಿ ಬರುವಾಗ ಎಡ ತೊಡೆಯ ಮೇಲೆ ಸುರುಚಿಯ ಪಕ್ಕದಲ್ಲೇ ಉತ್ತಮನನ್ನ ಸುರುಚಿಯ ಮಗನ ತೊಡೆಯ ಮೇಲೆ ಕುಳಿಸಿಕೊಂಡು ಎರಡೂ ಕೈ ಎತ್ತಿ ನನ್ನಮ್ಮ ಎತ್ತುಕೊಂಡ ಹಾಗೆ ನನ್ನಪ್ಪ ಎತ್ತಿಕೊಳ್ಳಬಹುದು ಎಂಬುದಾಗಿ ಎರಡೂ ಕೈ ಎತ್ತಿಕೊಂಡಪ್ಪ ಅಂತ ಮಗು ಸಭೆಯಲ್ಲಿ ಓಡಿ ಬರುವಾಗ ಕುಳಿತಂತಹ ಸೇನಾಧಿಪತಿಗಳು ಪ್ರಧಾನಿಗಳು ನಗರ ರಕ್ಷಕರು ಸಾವಿರ ಸಾವಿರ ಜನರ ಕಣ್ಣು ಹರಿಗೂಡಿತು ಸಭೆಯಲ್ಲಿ ಕುಳಿತಂತಹ ಸಾಧು ಸಂತರಿಗೆ ಕಟ್ಟೆಯಡದ ಕಡಲೋಪಾದಿಯಲ್ಲಿ ಕಣ್ಣೀರು ಕಪೋಲವನ್ನು ತಾನೇ ಚುಂಬಿಸಿ ವಕ್ಷವನ್ನು ತೋಯಿಸಿ ನಾಭಿಯಲ್ಲಿ ಕಣ್ಣೀರು ಸಲೋರವಾಯಿತು ತಿಳಿಯದಂತೆ ಉತ್ಥಾನ ಪಾದ ತಾನು ಬಾಹುಗಳ ಅಗಲವಾಗಿಸಿ ಮಗುಧ್ರುವ ಅಂತ ಕರದ ಮುಂದಕ್ಕೆ ಹೋಗುವಾಗ ಸುರುಚಿ ತಡೆಯುತ್ತಾಳೆ ಬೆಳಿಗ್ಗೆ ಬಂದ ಧ್ರುವನನ್ನ ಎಡಗಾಲಿಂದ ಒದ್ದು ಹೇ ಪತಿ ಸಿಂಹಾಸನ ಕುಳಿತಂತಹ ತಂದೆಯ ತೊಡೆ ಏರಬೇಕಾದ್ರೆ ಜನ್ಮಾಂತರದ ಪುಣ್ಯ ಬೇಕಾಗ್ತದೆ ನೀನು ತಪಸ್ಸಿನಿಂದ ಅಂತಹ ಪುಣ್ಯವನ್ನು ಪಡೆದು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಬಾ ಆ ಬಳಿಕ ನಿನ್ನ ತಂದೆಯ ತೊಡೆ ನೀನೇರಬಹುದು ತೊಲಗಾಚೆ ಎಂಬುದಾಗಿ ಮಗುವನ್ನಾಚೆಗೆ ಸರಿಸಲು ದೀನಳಾಗಿ ತನ್ನ ತಂದೆಯನ್ನು ನೋಡುತ್ತಾ ಇತ್ತು ಉತ್ಥಾನಪಾದ ಈಳ ಕಡೆಗೆ ರಾಜ್ಯವಾಳು ಆದರೆ ಮನೆಯಲ್ಲಿ ಹೆಂಡತಿಗೆ ಆಳು ಏನೊಂದು ಮಾತಾಡದೆ ಸುಮ್ಮನಿರುವಾಗ ಇಡೀ ಸಭೆ ಕಣ್ಣೀರಿಡುತ್ತದೆ ಧ್ರುವನು ಅಳತ ತಾಯಿ ಪ್ರತಿಷ್ಠಾಪಿಸ ರಾಜಸಭೆಯ ತಕ್ಷಣ ಅಲ್ಲಿಗೆ ನಿಂತು ತಾಯಿ ಬೆಳಿಗ್ಗೆ ಓಡಿ ಬಂದು ಚಿಕ್ಕಮ್ಮನನ್ನು ಒದ್ದು ತಪಸ್ಸು ಮಾಡಿ ಅವಳು ಹೊಟ್ಟೆಯಲ್ಲಿ ಹುಟ್ಟಿ ಬರಬೇಕು ಆಗ ಮಾತ್ರ ರಾಜನ ತೊಡೆಯ ಮೇಲೆ ಕೂತ್ಕೊಳ್ಬಹುದು ಅಂತ ಹೇಳುತ್ತಾಳಮ್ಮ ಇದು ನಿಜವೇ ಅಂತ ಮುಗ್ಧ ಬಾಲಕ ಕೇಳುತ್ತುಣ್ಯ ಮಾತಿ ಎಂಥ ಚಿಂತನೆ ಉಳ್ಳುವಳ ನೋಡಿ ಮಗನಪ್ಪಿಕೊಂಡ ಮಗು ಚಿಕ್ಕಮ್ಮ ಹೇಳಿದ್ದು ಸರಿ ಯಾಕೆ ಹಿರಿಯರ ಜಗಳ ಮಕ್ಕಳ ಮೇಲೆ ಪರಿಣಾಮ ಆಗಬಾರದು ಅಂತ ಸುನೀತ್ ಹೇಳ್ತಾಳೆ ನನ್ನ ಚಿಕ್ಕಮ್ಮ ಬಹಳ ಒಳ್ಳೆಯವಳು ತಪಸ್ಸಿಗೆ ಹೋಗು ಅಂತ ಕಳಿಸಿದ್ದಾಳೆ ನಿನ್ನ ದೇವರ ಕಡೆ ಕಳಿಸಿದ್ದಾಳೆ ಎಲ್ಲೆಲ್ಲಿ ಹೋಗು ಅಂತ ಹೇಳಲಿಲ್ಲ ಅವಳು ಹೇಳಿದ್ದು ಸರಿ ಒಂದು ಕಡೆ ಅವಳು ತಪ್ಪಿದ್ದಾಳೆ ನಿನ್ನನ್ನು ಒದ್ದಿದ್ದಾಳೆ ಅಂತ ಹೇಳ್ತೀಯಲ್ಲ ಅಲ್ಲ ಅಲ್ಲ ಮಗು ಪಾದ ಸ್ಪರ್ಶ ನೀನು ಮಾಡಬೇಕಾಗಿತ್ತು ಅದಕ್ಕೆ ಮರದೋಗಿರಬೇಕು ಅದಕ್ಕಾಗಿ ಪಾದವನ್ನು ಮುಟ್ಟಿಸಿ ಆಶೀರ್ವಾದ ಮಾಡಿದ್ಲು ಅವಳು ಮಾಡಿದ್ದೆಲ್ಲ ಸರಿ ಆದರೆ ಕೊನೆಗಳಿದ್ಲಲ್ಲ ತಪಸ್ಸು ಮಾಡಿ ದೇವರ ದರ್ಶನ ಪಡೆದು ಅವನಿಂದ ವರ ಪಡೆದು ನನ್ನ ಹೊಟ್ಟೆಲ್ಲಿ ಹುಟ್ಟಿ ಬರಬೇಕು ಅಲ್ಲಿ ಮಾತ್ರ ಸಿಕ್ಕಮ್ಮ ತಪ್ಪಿದ್ದಾಳ ಮಗ ದೇವರ ಸಿಕ್ಕಿದ ಮೇಲೆ ಪುನರ್ಜನ್ಮ ಇಲ್ಲಕ್ಕಂದ ಪುನಃ ಹುಟ್ಟು ಸಾವುಗಳ ಭಯವೇ ಇಲ್ಲ ಅವಳು ಮೊದಲು ಹೇಳಿದ್ದೆಲ್ಲ ಸರಿ ಆದರೆ ಪುನಃ ಗರ್ಭವಾಸದ ದುಃಖವನ್ನ ನೀ ಅಪೇಕ್ಷೆ ಮಾಡಬೇಡ ಭಗವಂತನನ್ನು ಹೊಂದು ಅವಳಿನ ಸರಿದಾರಿ ಕಳಿಸಿದ್ದಾಳೆ ಹೋಗುವಂತೆ ಆ ತಾಯಿಯಲ್ಲಿ ಎಂಥ ತ್ಯಾಗ ಮತ್ತು ದೈವಿ ಪ್ರಜ್ಞೆ ಇರ್ಬೇಕು ನೋಡಿ ನಾವು ಕೇಳ್ತೇವೆ ರಾಮನು ಕಾಡಿಗೆ ಹೊರಟಾಗ ಕಾಡಿಗೆ ಹೋಗಬೇಕಾದ ಯಾವ ಅವಶ್ಯಕತೆಯೂ ಇಲ್ಲದ ಲಕ್ಷ್ಮಣನನ್ನು ಕರೆದು ಸುಮಿತ್ರಾದೇವಿ ಹೇಳುತ್ತಾಳೆ ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಾಮ ಅಯೋಧ್ಯಾ ಮಠಮೀಂ ವಿದ್ಧಿ ಗಾತ್ರ ಯಥಾ ಸುಖ ರಾಮನಿಂದ ಹೋಗು ಇನ್ಮುಂದು ರಾಮನೇ ನಿನಗೆ ತಂದೆ ತಾಯಿ ಬಂಧು ಲಕ್ಷ್ಮಣ ಕಾಡಿಗೆ ಹೋಗಬೇಕು ಅಂತ ಯಾರು ಹೇಳಿದ್ದಿಲ್ಲ ಸುಮಿತ್ರಾದೇವಿ ಹೋಗು ಅಂತ ಕಳಿಸ್ತಾಳೆ ಮಗನ ದೈವಿ ಪ್ರಜ್ಞೆ ಜಾಗೃತಗೊಳಿಸ್ತಾಳೆ ನೀ ಹುಟ್ಟಿದ್ದೇ ರಾಮನ ಹಿಂದೆ ಹೋಗಲಿಕ್ಕೆ ಹೋಗು ಅಂತಾಳೆ ಧ್ರುವನನ್ನ ದೈವೀ ಪ್ರಜ್ಞೆ ಪಡೆದ ಈಶ್ವರಾವತಾರ ಪಡೆಯಲಿಕ್ಕೆ ಹೋಗು ಅವನ್ನು ನೋಡಲಿಕ್ಕೆ ಅಂತ ಕಳಿಸ್ತಾಳೆ ಮಕ್ಕಳಲ್ಲಿ ದೈವಿ ಪ್ರಜ್ಞೆ ಮೂಡಿಸಲಿಕ್ಕೆ ಆ ಮಕ್ಕಳ ವಿಯೋಗವನ್ನು ಸಹಿಸುವ ತಪಸ್ವಿ ತಾಯಿ ಅಂದ್ರೆ ಈ ದೇಶದಲ್ಲಿ ಎಂತ ಸಾವಿರ ಸಾವಿರ ದೃಷ್ಟಾಂತಗಳಿವೆ ಬರ್ತಾ ಬರ್ತಾ ಕಲಿಕಾಲದಿಂದಾಗಿ ನಮಗೆ ಎಲ್ಲ ವಿಸ್ಮೃತಿ ಉಂಟಾಗಿದೆ ಆದರೂ ದೈವಿ ಪ್ರಜ್ಞೆ ಉಳ್ಕೊಂಡು ಬಂದಿದೆ ಕಲೆಯ ದೋಷ ಮಹಾನ್ ರಾಜನ್ ಕೋ ಮಹಾನ್ ಗುಣ ಕಲಿಯುಗದ ದೋಷ ತುಂಬಾ ಇದೆ ಒಂದು ಗುಣ ಇದೆ ಕೀರ್ತನಾದೇವ ಕೃಷ್ಣಸ್ಯ ಭಗವಂತನ ನಾಮ ಸಂಕೀರ್ತನೆಯಿಂದಲೇ ದೈವೀ ಪ್ರಜ್ಞೆ ಜಾಗೃತವಾಗ್ತದೆ ಎಂದು ಭಾಗವತ ಹೇಳುತ್ತದೆ ಧ್ರುವನು ತಾಯಿಗೆ ನಮಸ್ಕಾರ ಮಾಡಿ ಹೊರಡುತ್ತಾನೆ ರಾಮಾಯಣದಲ್ಲಿ ಲಕ್ಷ್ಮಣನ ಮಾತಿಗೆ ವಂದನೆ ಮಾಡಿ ಹೊರಟ ಅಂಥ ದೈವೀ ಪ್ರಜ್ಞೆ ಸಮಾಜದಲ್ಲಿ ಹೇಗೆ ಕಡಿಮೆಯಾಗಿ ಹೋಗ್ತದ ಆಧುನಿಕರ ಮಾತುಗಳು ಹೇಗಿರುತ್ತವ ನೋಡಿ ಬೆಂಗಳೂರಲ್ಲೊಬ್ಬ ಶ್ರೀಮಂತ ವ್ಯಕ್ತಿಗೆ ನಾಲ್ಕು ಮಂದಿ ಗಂಡು ಮಕ್ಕಳು ಅವರ ಪರಿಚಯವೂ ಇತ್ತು ನನಗೆ ಒಬ್ಬ ಹೆಂಡಕುಡುಕ ಇನ್ನೊಬ್ಬ ಜೂಜುಖೋರ ಮತ್ತೊಬ್ಬ ಅನೇಕ ಶೀಲವಂತ ಹೆಣ್ಣು ಮಕ್ಕಳನ್ನು ಕೆಡಿಸಿತು ಹಣದ ಬಲದಿಂದ ನಡುವಿನ ಒಬ್ಬ व्यक्ति याद जन्मद पुण्य दूर बेड अंत हिमालय कन्यासी श्रीमंत व्यक्ति हेल्थ दासरे नूर मकु चार स्त्रीन चित्र जूजुखो इन अंत ಮೂರು ಮಕ್ಕಳು ಚೆನ್ನಾಗಿದ್ದಾರೆ ಒಬ್ಬ ನೋಡಿ ಹಾಳಾದವ ಸನ್ಯಾಸಿಯಾಗಿ ಹೋದ ಅಂತ ಸನ್ಯಾಸಿ ಆಗಿ ಹೋದವ ಹಾಳಾಗ ಇವರೆಲ್ಲ ಚೆನ್ನಾಗಿದ್ದಾರೆ ಅಂತ ಎಂಥ ಕಲ್ಪನೆ ದೇವಧರ್ಮಕ್ಕಾಗಿ ತನ್ನ ಸಮರ್ಪಣೆ ಮಾಡಿದಂಥ ಮಾತೆಯವರು ತಾಯಿ ಹೇಳಿದ ಬಳಿಕ ಒಂದು ಕ್ಷಣ ನಿಲ್ಲ ಧ್ರುವ ತಿರುಗಿ ನೋಡಲೇ ಇಲ್ಲ ನೇರವಾಗಿ ಎಲ್ಲಿ ಕಾಡು ಎಲ್ಲಿ ತಪಸ್ಸು ಐದು ವರ್ಷದ ಪಸುಳೆ ಎತ್ತ ತಪವೆತ್ತ ವರೀಂದ್ರದಾಸ ಹೇಳುತ್ತಾರೆ ಖಾಲಿಯಲ್ಲಿ ಎಳ್ಕೊಂಡು ಹೋಗುತ್ತದೆ ಹೊರಟ ಇಲ್ಲಿ ಹೋಗಬೇಕೇನು ಮಾಡಬೇಕೇ ಚಿಂತೆ ಇಲ್ಲವೇ ಇಲ್ಲ ನಮ್ಮಮ್ಮ ಹೇಳಿದ್ದಾಳೆ ಚಿಕ್ಕಮ್ಮನೂ ಹೇಳಿದ್ದಾಳೆ ಭಗವಂತ ಎಂಥ ಕರುಣಾಮಯನೆಂದರೆ ತನ್ನನ್ನು ತಿಳಿಯಬೇಕು ಎಂಬ ಉಳ್ಳವರಿಗೆ ತಾನೇ ಮಾರ್ಗವನ್ನು ತೋರಿ ಅವರನ್ನು ಸ್ವೀಕಾರ ಮಾಡ್ತಾರೆ ಾಗಿ ನಾರದರಂತಹ ಮಹಾಪುರುಷರನ್ನು ಕಳಿಸ್ತ ದೇವ ಋಷಿಯನ್ನು ಚಿಂತನೆ ಮಾಡಬೇಕು ನಮ್ಮ ಸನಾತನ ವೈದಿಕ ಹಿಂದೂ ಧರ್ಮದಲ್ಲಿ ನೂರೇ ಋಷಿಗಳ ಹೆಸರಿಡೋದು ಬ್ರಹ್ಮಋಷಿ ರಾಜಋಷಿ ದೇವ ಮೂರೇ ನಾಮ ಬ್ರಹ್ಮಋಷಿಗಳು ಪ್ರಪಂಚಕ್ಕೆ ಒಳ್ಳೆಯ ವಿಚಾರವನ್ನು ಕೊಡುವವರು ರಾಜಋಷಿಗಳು ಆ ವಿಚಾರವನ್ನ ಆಚಾರಕ್ಕೆ ತರುವವರು ದೇವ ಆ ಉತ್ತಮ ವಿಚಾರ ಆಚಾರಗಳನ್ನು ಪ್ರಚಾರ ಮಾಡುವವರು ಉತ್ತಮ ವಿಚಾರ ಅದರ ಆಚಾರ ಅದರ ಪ್ರಚಾರ ಈ ಮೂರು ಮಂದಿಯನ್ನು ಮೂರು ಋಷಿಗಳಾಗಿ ಕರೆದಿದ್ದಾರೆ ಅದರಲ್ಲಿ ದೇವರ್ಷಿ ನಾರದರು ಅವರು ದೇವರ ವಿಚಾರ ಪ್ರಚಾರ ಮಾಡತಕ್ಕಂಥ ದೇವರ ಗುಣಗಾನವನ್ನು ಜನರಲ್ಲಿ ಸುಲಭವಾಗಿ ಮುಟ್ಟಿಸ್ತಕ್ಕಂಥ ನಾರ ಅಂದ್ರೆ ತತ್ವ ದ ಅಂದ್ರೆ ಕೊಡು ತತ್ವಬೋಧ ಕೊಡತಕ್ಕಂಥ ನಾರದ ನಮ್ಮ ಪೂರ್ವಜರ ದಿವ್ಯ ಇತಿಹಾಸ ನಮಗೆ ತಿಳಿಯಿದೆ ಇದರ ಅರ್ಥ ತಿಳಿಯಿದೆ ನಾರದ ಅಂದ್ರೆ ಜಗಳ ಗಂಟ ಹೀಗೆಲ್ಲ ಚಿತ್ರಿಸಿದ್ದಾರೆ ನಾಟಕಗಳಲ್ಲಿ ಯಕ್ಷಗಾನಗಳಲ್ಲಿ ಹಾಸ್ಯಗಾರನೇ ನಾರದನ ಪಾತ್ರ ಹಾಕೋದು ಸಿನಿಮಾದಲ್ಲಂತೂ ಕೇಳಲೇಬೇಡಿ ಎಲ್ಲಂದ್ರೆ ಅಲ್ಲಿ ನಾರದನೇ ಇದು ನಮ್ಮ ಪೂರ್ವಜರಿಗೆ ನಾವು ಮಾಡುವ ದೊಡ್ಡ ಅಪಮಾನ ನಾರದ ಭಕ್ತಿ ಸೂತ್ರ ಭಕ್ತ ಸೂತ್ರ ನಾರದರು ರಚನೆ ಮಾಡಿತ್ತು ರಾಮಾಯಣವನ್ನು ವಾಲ್ಮೀಕಿಗೆ ಹೇಳಿದ್ದ ನಾರದರು भागवत बरबू वेदव्यास प्रार्थना मार्ग राजपुत्र नोड़ता भगवान सन्नवेश बोन आ सन्म्मन तोरसान तबनिकेनोदान ನಾರದರು ತನ್ನಿಂದ ತಾನೆ ಬಂದವರಲ್ಲ ತನಗರಿಯದಂತೆ ಅವರು ಬಂದಿದ್ದಾರೆ ಭಗವಂತನೇ ಆ ಕಾರ್ಯ ಮಾಡ್ತಾನೆ ಬಾಲಕರನ್ನು ಕಂಡು ನೀನು ಯಾರೂ ಅಂತ ಕೇಳಿದಾಗ ತನ್ನ ತಾಯಿ ಹೆಸರು ಹೇಳುತ್ತಾನೆ ಚಿಕ್ಕಮ್ಮನ ಹೆಸರು ಹೇಳ್ತಾನೆ ತಂದೆಯ ಹೆಸರು ಹೇಳುತ್ತಾನೆ ಹಿರಿಯರೆಲ್ಲ ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ನಮ್ಮ ತಾಯಿ ಕೈಯಿಂದ ಆಶೀರ್ವಾದ ಮಾಡಿದ್ಲು ಚಿಕ್ಕಮ್ಮ ಪಾದದಿಂದ ಆಶೀರ್ವಾದ ಇಬ್ಬರು ನನಗೆ ಸಮಾನ ರ ನಮ್ಮ ಹೇಳಿದ್ದಾಳೆ ನಾನು ತಪಸ್ಸಿಗೆ ಹೊರಡುತ್ತೇನೆ ಅಂತ ನೋಡಿ ನಮಗೆ ತಪಸ್ಸು ಒಂದಾಕ್ಷಣ ಗಡ್ಡ ಗಡ್ಡೆ ಗಿಡಿಸ್ ತಿನ್ನೋದು ಜಠೆ ಬೆಳೆಸೋದು ಇದೆಲ್ಲ ಕಾಣಿಸ್ತದಲ್ವೇ ಬಾಹ್ಯ ರೂಪ ಅದಕ್ಕೆ ಅರ್ಥ ಅಲ್ಲವೇ ಅಲ್ಲ ಗುರಿ ಮುಟ್ಟಲಿಕ್ಕಾಗಿ ಹೊರಟಾಗ ನಮಗೆ ಏನೇನು ಕಷ್ಟ ತಾಪತ್ರಗಳು ಬರುತ್ತಾವೋ ಅದೆಲ್ಲ ಸಹಿಸುವುದಕ್ಕೆ ತಪಾ ಅಂತ ಅದಕ್ಕೆ ತಪ ಅಂತ ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ತಪ ಅನ್ನೋದು ಹಿಂದೆ ಮುಂದೆ ಮಾಡಿದ್ರೆ ಪಥ ಅಂತ ಪತನ ಅಂತ ಏಕಾದಶಿ ಉಪವಾಸ ಮಾಡಿದ ನೋಣ ಅಮೃತ ಕಷ್ಟ ಆಗ್ತದವನಿಗೆ ಇನ್ನೊಬ್ಬರು ತಿನ್ನೋದು ಕಣ್ಸಿಟ್ಟು ಬರ್ತದೆ ಆದ್ರೆ ಸಹಿಸಿಕೊಂಡಿರ್ತೇವೆ ಅದು ತಪ ಅದಂತರ ಶಕ್ತಿಯಿಂದ ನಿಗ್ರಹಿತ ಅದಕ್ಕೆ ತಪ ಅಂತ ಹೇಳೋದು ಬಿಸಿಲು ಬಿತ್ತು ತಪ್ಪಿಸೋದು ಇನ್ ಕಡೆ ಏನ್ ಮಾಡೋದು ತಪ ಅಂತ ಹೇಳಿದ್ದಲ್ಲ ಸಂಸಾರಿಗಳಲ್ಲಿ ನಮ್ಮಲ್ಲಿ ತಪ ಇಲ್ಲ ತಾಪ ಜಾಸ್ತಿ ಐತೆ ದೀರ್ಘ ಮಾಡಿದ್ದೇವೆ ಸ್ವಲ್ಪ ಅದನ್ನ ತಾಪತ್ರಯ ಅಂತೇ ಬರುತ್ತೆ ಮೂರು ವಿಧವಾದ ತಾಪ ನಮಗೆ ಶಾರೀರಿಕ ಮಾನಸಿಕ ಆಧ್ಯಾತ್ಮಿಕ ಇದನ್ನಲ್ಲಿ ತಿಳಿಲಿಕ್ಕಾಗಿ ಹೇಳ ಈ ಸತ್ಯನಾರಾಯಣ ಪೂಜೆಗೆ ಆಮಂತ್ರಣ ಇಲ್ಲದಿದ್ರು ಹೋಗಬೇಕು ಅಂತೂ ಪ್ರಸಾದ ಕೊಡದಿದ್ರೆ ಕೇಳಿ ತಕೊಳ್ಬೇಕು ಅಂತೂ ಅದಕ್ಕಾಗಿ ಸತ್ಯನಾರಾಯಣ ಭಕ್ತರು ನಮ್ಮಲ್ಲಿ ಎರಡೆರಡು ಕೈ ಕೇಳಿ ಕೇಳಿ ತಕೊಳ್ತಾರೆ ಏಕಪ್ರಕಾರ ಒಬ್ಬ ಸತ್ಯನಾರಾಯಣ ಪೂಜೆಗೆ ಬಂದಂತ ಭಕ್ತನಿಗೆ ಆ ಮನೆಯವ ಸತ್ಯನಾರಾಯಣ ಪ್ರಸಾದ ಕೊಟ್ಟ ನೋಡಿದ ಕ್ಷಣ ಇವನಿಗೆ ತಾಪತ್ರ ಶುರುವಾಯಿತು ಮೊದಲನೇ ತಾಪತ್ರ ದೈಹಿಕ ನನಗೆ ಡಾಕ್ಟರ್ ಸಿಹಿ ತಿನ್ನಬಾರದು ಅಂತ ಹೇಳಿದ್ದಾರೆ ಇದು ಮೊದಲನೇ ತಾಪ ಸತ್ಯನಾರಾಯಣ ಪ್ರಸಾದ ಬಿಡಬಾರದು ಅಂತ ಹೇಳಿದ್ದಾರೆ ದೈಹಿಕ ಆಮೇಲೆ ಮಾನಸಿಕ ಇದನ್ನು ಬಿಟ್ಟರೆ ಪಾಪ ಬರುತ್ತದೆ ಅಂತ ಎರಡು ತಾಪ ಆಯ್ತಲ್ಲ ದೈಹಿಕ ಮಾನಸಿಕ ಆಮೇಲೆ ಏನೇ ಇರಲಿ ದೇವರಿದ್ದಾರೆ ನುಂಗೋದು ಅಧ್ಯಾತ್ಮ ಏಕ ಪ್ರಕಾರ ಇದು ತಾಪತ್ರ ಎಡಬಿಡದೆ ಬರ್ತದೆ ನಮ್ಗೆಲ್ಲ ಹೊತ್ತಿನಲ್ಲೂ ಕೂಡ ತಪ ಅಂತಕ್ಕಂಥ ಪದಕ್ಕೆ ಒಂದು ಗುರಿ ಮುಟ್ಟುವಾಗ ಏನೇನು ಕಷ್ಟನಿಷ್ಠಗಳು ಮಾನ ಅಪಮಾನಗಳು ಬರ್ತಾವೆ ಅದೆಲ್ಲವನ್ನ ಸಹಿಸ್ತಕ್ಕಂಥದ್ದು ಆಗ ಮಾತ್ರ ಗುರಿ ಮುಟ್ಲಿಕ್ಕಾಗ್ತದೆ ಮಗುವಿಗೆ ಜನ್ಮ ಕೊಡುವ ತಾಯಿ ಅಸಾಧ್ಯವಾದ ಪ್ರಸೋ ವೇದನೆಯನ್ನ ಮಗುವಿನ ಮುಖ ದರ್ಶನದಿಂದ ಆ ಹುಸಿಮುಸಿ ನಗುವಿನಿಂದ ಸ್ವಾಗತಿಸುವಂತೆ ತನ್ನ ಧ್ಯೇಯದತ್ತ ಸಾಗುವಾಗ ನಿರ್ಭಯನಾಗ್ತಾರೆ ಮನುಷ್ಯ ನಾರದರು ಬಾಲಕರನ್ನು ತಡೆದು ನನಗೆ ಎಲ್ಲ ಹಿರಿಯರ ಆಶೀರ್ವಾದ ತಪಸ್ಸಿಗೆ ಹೋಗ್ತೇನೆ ನಾರದರು ಭಗವದ ಅವರಿಗೆ ಅರಿಯದೇವ್ರು ಬಂದಿದ್ದಾರೆ ಅವರು ಕೇಳಿದ್ರೆ ಮಗು ಕಾಡಿನಲ್ಲಿ ಇನ್ನ ಹೊಟ್ಟೆ ಪಾಡಿ ಕಷ್ಟವಾದೀತು ಕ್ರೂರ ಪ್ರಾಣಿಗಳಿವೆ ದುಷ್ಟ ದುರ್ಜನರಿದ್ದಾರೆ ಸಣ್ಣ ವಯಸ್ಸು ನಿನಗೆ ಸಾಧ್ಯ ಇಲ್ಲ ನೀವು ಹೇಳಿದ ನನ್ನ ಅಮ್ಮನಷ್ಟು ಆ ನನಗೆ ಆತ್ಮೀಯರು ತಾವೇನು ನಮ್ಮ ಅಮ್ಮ ಹೇಳಿದ್ದಾಳೆ ದೇವರಿದ್ದಾನೆ ಹೋಗು ಮಗು ಅಂತ ನನ್ನ ತಾಯಿ ಆಶೀರ್ವಾದಕ್ಕೆ ಹೆಚ್ಚಿರುತ್ತಿಲ್ಲ ನಾರದರಿಗೆ ಭಗವತ್ ಪ್ರೇರಣೆ ಉಂಟಾಗ್ತದೆ ಮಗುವನ್ನು ತಬ್ಬಿಕೊಂಡು ಯಮುನಾ ನದಿಯ ತೀರದ ಮಧುವನ ಅಂತಿದೆ ಮಗು ಆ ವನಕ್ಕೂ ನಿತ್ಯ ಯಮುನೆಯ ಸ್ನಾನವನ್ನು ಕಾಳಿಂದ ಸ್ನಾನ ಮಾಡು ಭಗವಂತನ ಪ್ರೇರಣೆಯಿಂದ ನೀನು ದೇವರನ್ನ ಜಪಿಸಲಿಕ್ಕೆ ಮಾನಸಿಕವಾಗಿ ಚಿಂತಿಸಲಿಕ್ಕೆ ಬಾಯಿಂದ ಗಟ್ಟಿಯಾಗಿ ಹೇಳಿಕೊಳ್ಳಿಕ್ಕೆ ಅನುಕೂಲವಾಗುವಂತೆ ಉಪದೇಶ ಮಾಡ್ತೇನೆ ಅದು ಪ್ರಕಟವಾಗಿ ಹೇಳತಕ್ಕಂಥ ಮಂತ್ರ ಮರಣ ಮಾಡಿದವನ್ನ ತಾರಣ ಮಾಡ್ತದೆ ಅದಕ್ಕಾಗಿ ಮಂತ್ರ ಅಂತ ಹೇಳೋದು ಓಂ ನಮೋ ಭಗವತಿ ವಾಸುದೇವಾ ಧುವನಿಗೆ ಈ ಮಂತ್ರವನ್ನು ಪ್ರಕಟವಾಗಿ ಬೋಧಿಸುತ್ತಾರೆ ನಮ ಭಗವೇವಾಯ ಓಂ ನಮ ಭಗವದಾ ಸು ಭವತೆ Vasudevaaya Devadevaaya Vasudevaaya Devadevaaya Uma Bhagawate Vasudevaaya Uma Bhagawate Vasudevaaya Vasudevaaya Vasudeva मंत्रव मांग हेमना ध्यान इबते पंचायती शुरुआत ध्यान अभ्यास मैं ಯಾವುದೇ ಶಾಸ್ತ್ರ ಪಾಠ ಅಭ್ಯಾಸ ಮಾಡುವಾಗ ಊರಿಗೆ ಎಲ್ಲಿಯಾರು ಹೋಗುವ ಮೊದಲು ಊಟಕ್ಕೆ ಕರೆಯುವಾಗ ಮೂರನೇವನ್ ಕರೀಬೇಕು ದೂರ ದೂರ ಊರಿಗೆ ಹೋಗುವಾಗ ನಾಲ್ಕು ಮಂದಿ ಜೊತೆಯಲ್ಲಿ ಇರಬೇಕು ಈಗೆಲ್ಲ ನೀತಿ ಶಾಸ್ತ್ರಕಾರಗಳು ಧ್ಯಾನಕ್ಕೆ ಒಪ್ಪನೆ ಆ ಧ್ಯಾನಷ್ಟಿಯಲ್ಲಿ ಮೊದಲು ಆ ನಾಮ ಹೇಳುತ್ತಾರೆ ಅದರ ಅರ್ಥಾನುಸಂಧಾನ ಮಾಡ್ತಾರೆ ಬಳಿಕ ಮಂತ್ರವು ವಾಚಿಕವಾಗಿ ಹೋಗಿ ಮಾನಸಿಕವಾಗಿ ಉಳಿದು ಕೊನೆಗೆ ಕೇವಲ ಶ್ವಾಸೋಶ್ವಾಸದಂತಾಗುತ್ತದೆ ಏಕ ಪ್ರಕಾರ ಮೊದಲು ನಿಂತು ಆ ಜಪವನ್ನು ಹೇಳ್ತಾ ಇದ್ದ ಓಂ ನಮೋ ಭಗವತೆ ವಾಸುದೇವ ನಿಂತ muchas <laughs> veces muchas veces anta mi adorada santa mi bhakti payalag sristi ke muchas veces ಸ್ನಾನಾ ಬಾಹಿ ಶುದ್ಧಿ ಮಾಡಿಕೊಂಡು ಅಂಧಕರಣ ಶುದ್ಧಿಗೆ ತಿಳಿಯಪಡಿಸಿದ ಕೆಲವು ಫಲಮೂರಗಳನ್ನು ಮಾತ್ರಗೊಂಡು ನಿಂತು ಭಗವಂತನನ್ನು ಕೊಂಡಾಡ್ತಾನೆ ಅಲ್ಲಿ ಭಗವತ್ ಸಂಬಂಧವಾದ ಜ್ಞಾನ ಯಾವುದೂ ಕಾಣುವುದಿಲ್ಲ ಆದ್ರೆ ಅಂಥಕರಣದ ಪ್ರೇಮ ಮಾತ್ರ ವ್ಯಕ್ತವಾಗ್ತದೆ ನಮೋ ಭಗವತೆ ವಾಸುದೇವ ಈ ಮಹಾತ್ಮರ ಕುರಿತು ಹೇಳುವಾಗ ಜಗನ್ನಾಥದಾಸರು ಸಾಮಾನ್ಯರಿಗೆ ಸುಲಭವಾಗಿ ತಿಳಿಯಬೇಕು ಅದರ ಪ್ರವೇಶ ಮಾಡುವಾಗ ಅದರ ಅರ್ಥವ್ಯಾಪಕತೆ ತಿಳಿಯಬೇಕು ಅಂತ ಹರಿಕಥಾಮೃತ ಸಾರ ಅಂತ ಬರೆದಿದ್ದಾರೆ ಅಂದ್ರೆ ಹೇಳ್ತಾರೆ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗಂಬ ಸುಲಭನೋಹರಿ ತನ್ನವರ ಅರೆಗಳಿಗೆ ಬಿಟ್ಟಗಲನು ಹೊಲಿಸಲರಿ ಪಾಮರಲು ಬಳಲು ನಮಗೆ ಈ ಷದಿಯ ಸಾಮಾನ್ಯ ಅರ್ಥ ನೋಡುವಾಗ ಏನು ಕಾಣಿಸ್ತದೆ ದೇವರ ಭಜನೆ ಚಿಂತನೆ ಕೂತ್ಕೊಂಡೇ ಮಾಡಬೇಕುಕೊಂಡು ಮಾಡಕ್ಕೆ ಹೀಗಿಲ್ಲ ನಾವು ಹಾಸಿಗೆ ಹೊರಳಾಡ್ತಾ ನಾವು ಮಲಗಿ ಪರಮಾದರೇ ಪಾಡಲು ನಾವು ಮಲಗಿ ಹಾಡಿದ್ರೆ ತೂಕೇಳುವ ನಾವು ಮಲಗಿದ್ರೆ ದೇವರು ಕೂತಿರ್ಬೇಕು ಕುಳಿತು ಪಾಡಲು ನಿಲ್ಲುವ ನಾವು ಕೂತು ಹಾಡಿದ್ರೆ ಅವನು ನಿಲ್ಬೇಕು ನಿಂತು ಪಾಡಲು ನಲಿವ ನಾವು ನಿಂತಾಡಿದ್ರೆ ನಾವು ಕಣ್ಣು ಬಂದು ಕುಣಿಬೇಕು ಒಲಿವೆ ನಾವು ಕುಣಿದ್ರೆ ಅವಾಗ ಒಲಿತೇವೆ ಅಂತ ಸುಲಭ ಯಾರನ್ನು ಉದ್ದೇಶಿಸಿ ಹೇಳ್ತಾ ಅದಕ್ಕೆ ಶಾಸ್ತ್ರಾಭ್ಯಾಸ ಮಾಡುದು ಹೇಳಿದ್ದೆ ಅದಕ್ಕೆ ಭೀಶ್ವರಂತ ಭಕ್ತರು ಮಲಗಿ ಪರಮಾದರದಿ ಪಾಡಲು ಕುಳಿತು ಕುಳಿತು ಪಾಡಲು ನಿಲು ಶುಕಮುನಿಗಳು ಮುನಿಗಳು ತಾನು ಕುಳಿತು ಭಾಗವತ ಹೇಳುವಾಗ ಕೃಷ್ಣನನ್ನು ಕಣೆ ನೋಡುತ್ತಾರೆ ಅದನ್ನು ವರ್ಣನೆ ಮಾಡುತ್ತಾರೆಂತು ಪಾಡಲು ನಿಲುಗಳು ಧ್ರುವ ನಿಂತು agamanna bhagavate vasudevaya namo namo vasudevaya ಸ್ನಾನ ಸ್ನಾನಪಾನಾದಿಗಳು ಹೊತ್ತು ಬಿಟ್ಟರೆ ಬರೆಲ್ಲ ಹೊತ್ತರಲ್ಲಿ ನಿಂತು ಆ ಮಂತ್ರವನ್ನು ಜಪಿಸುತ್ತಾರೆ ಮಾನಸಿಕವಾಗಿ ಅದು ವ್ಯಾಪಕ ಅರ್ಥ ತಿಳಿದಾಗ ಮನ ಬುದ್ಧಿಗಳು ಕುಸಿದು ಆ ಧ್ಯಾನ ಸಿದ್ಧಿಸುತ್ತದೆ ಚಂಚಲತೆ ಹೋಗಿ ನಿಶ್ಚಲತೆ ಉಂಟಾಗ್ತದೆ ಧ್ಯಾನದಲ್ಲಿ ಇತರ ಎಲ್ಲ ದುಃಖಗಳು ದೂರು ಹೋಗ್ತಾನೆ ಧ್ಯಾನೆ ಜನ್ಮದ ಎಲ್ಲ ಹೋಗಿಕೊಳ್ಳುತ್ತ ಮಧುವನ್ನ ಹೀರುತ್ತದೆ ಅಂದರೆ ಮಕರಂದವನ್ನು ಹೀರಿ ತನ್ನ ಒಳಗಿನ ರ ಜೇನಾಗ್ತದೆ ಮಧು ಆಗ್ತದೆ ಜೇನಿಲ್ಲ ಆ ಮಕರಂದವನ್ನು ತಾನು ಹೀರಿ ತನ್ನೊಳಗ ಜೇನಾಗಿಸಿಕೊಳ್ಳುತ್ತದೆ ಪರಮಾತ್ಮನ ಚರಣವೆಂಬ ಕಮಲದಲ್ಲಿ ತುಂಬಿಯಂತೆಯ ಮನಸ್ಸು ನಾಮ ಜಪವು, ವಾಚಿಕವಾಗಿ, ಮಾನಸಿಕವಾಗಿ ಕೊನೆಗೆ ಸಂಪೂರ್ಣ ಬುದ್ಧಿಗತವಾಗಿ ಜ್ಞಾನದ ಪರಿಪಕ್ವಾವಸ್ಥೆಯಲ್ಲಿ ಬಾಯಿಷ್ಯವನ್ನು ಮರೆತಿರ್ತಾನೆ ಒಬ್ಬ ವ್ಯಕ್ತಿ ಧ್ಯಾನಕ್ಕೆ ಕೂತರೆ ಅವನ ಮೈ ಮೇಲೊಂದು ಹಾವು ಹರಿದರೆ ನಾನೊಬ್ಬ ವ್ಯಕ್ತಿಯ ಮೈ ಮೇಲೆ ಹರಿಯುತ್ತೇನೆ ಅಂತ ಹಾವಿಗೆ ತನ್ನ ಮೈ ಹಾವು ಹರಿಯುತ್ತದೆ ಅಂತ ಧ್ಯಾನ ಕೂತವನಿಗೆ ಗೊತ್ತಾಗಬಾರದು ಅದು ಅಸಂಪ್ರಜ್ಞಾ ಅಂತ ಕರೆಯಲ್ಪಡ್ತದೆ ಬಾಲಕ ಧ್ರುವನಿಗೆ ಆಸ್ತಿ ಪ್ರಾಪ್ತಿಯಾಗ್ತದೆ ಬಾಹ್ಯ ಪ್ರಜ್ಞೆಯೇ ಇಲ್ಲ ಇದರಿಂದ ಆ ಮಹೋಗ್ರವಾದ ತಪಸ್ಸಿನ ಶಕ್ತಿಯಿಂದ ಜಗತ್ತೇ ಜ್ಞಾನಿಗಳ ಜಗತ್ತು ಪಳಲಿತಂತೆ ಲೋಕಕ್ಕೆಲ್ಲ ಉಸುರು ಕಟ್ಟಿದಂತಾಯಿತಂತೆ ಅವರೆಲ್ಲರೂ ಭಗವಂತನನ್ನು ಪ್ರಾರ್ಥನೆ ಮಾಡ ಐದು ವರ್ಷದ ಬಾಲಕನು ಯಾರೂ ಗುರುಗಳಿಲ್ಲವನಿಗೆ ತಾಯಿಯೇ ಗುರು ನಮ ರಾಷ್ಟ್ರೀಯ ಸಂಪತ್ತು ನೋಡಿ ಈ ಕಥೆ ಯಾವ ಭಾಷೆಯಲ್ಲಿ ಎಲ್ಲಿ ಹೋದರೂ ಒಂದೇ ಕಥೆ ಭಾಷೆ ಮಾತ್ರ ಬೇರೆ ಪುಷ್ಕರಣಿವಾಸಿ ಬ್ರಹ್ಮಾನಂದರು ತನ್ನ ಹಿಂದಿ ಭಜನೆಗಳು ಹೇಳುತ್ತಾರೆ ಆ ತಾಯಿ ತೋರಿದಂಥ ಮಾರ್ಗ ಪ್ರಪಂಚದ ಇತಿಹಾಸ ತೆಗೆದು ನೋಡಿ ಯಾರ್ಯಾರು ಮಹಾಪುರುಷರಾಗಿದ್ದಾರೆ ಅವರೆಲ್ಲ ಮಾತೃ ಭಕ್ತರು ಆಚಾರ್ಯ ಶಂಕರರು ಸರ್ವಸಂಗಪರಿತ್ಯಾಗಿ ಅದು ಸನ್ಯಾಸಿಯಾದರೂ ತನ್ನ ತಾಯಿಯ ಆಸೆ ಪೂರ್ಣ ಮಾಡಲಿಕ್ಕೆ ತಾಯಿ ತೀರಿಕೊಂಡಾಗ ಉತ್ತರ ತಾನೆ ತಾನೇ ಆಗಮಿಸಿದ ಕುಪುತ್ರೋ ಜಾಯೇತ ಕುಚಿತಪಿ ಕುಮಾತಾನ ಕೆಟ್ಟ ಮಗ ಅಂತಿರಬಹುದು ಕೆಟ್ಟ ತಾಯಿ ಅಂತ ಇರಲೂ ಇಲ್ಲ ಲೋಕದ ಮಹಾಪುರುಷನು ರೂಪಿಸತಕ್ಕಂಥ ತಾಯಿ ವಿವೇಕಾನಂದ ಪಡೆದಂಥ ತಾಯಿ ಮುಗ್ಧಳಾಗಿರತಕ್ಕಂಥ ವಕೀಲ ವಿಶ್ವನಾಥ ದತ್ತರ ಹೆಂಡತಿ ಭುವನೇಶ್ವರಿ ಅಂತ ಅವಳ ಹೆಸರು ಮಗನನ್ನು ರೂಪಿಸಿತು ತಂದೆಗೆ ಈ ಮಗ ದೊಡ್ಡ ವಕೀಲನಾಗಬೇಕು ತನ್ನ ಹಾಗೆ ಅಂತ ಆಸೆ ತಾಯಿಗೆ ತನ್ನ ಮಗು ದೈವೀ ಪ್ರಜ್ಞೆ ಧರ್ಮ ಪ್ರಚಾರ ಮಾಡಬೇಕು ಅಂತ ಇಚ್ಛೆ ಕಲಕತ್ತೆಯ ಜನ ನಿಬಿಡವಾದ ಬೀದಿಯಲ್ಲಿ ಕುದುರೆಯ ಸಾರೋಟ ಮೇಲೆ ಕುಳಿತುಕೊಂಡು ಬರ್ತಾ ಇದ್ದಾನೆ ಆಚೆಗೆ ವಿಶ್ವನಾಥ್ ದತ್ತ ಇದ್ದಾನ ತಂದೆ ಈಜೆಗೆ ತಾಯಿ ಭುವನೇಶ್ವರಿ ಮಧ್ಯದಲ್ಲಿ ಚಿಕ್ಕ ಮಗು ಕೂತಿದೆ ನರೇಂದ್ರಂತೇಶದವನಿಗೆ ಹೆಂಡತಿಗೆ ಅವಮಾನ ಮಾಡಲಿಕ್ಕೆ ಮಗನನ್ನು ಕೇಳ್ತಾನ ವಿಶ್ವನಾಥ್ ನರೇಂದ್ರ ಮುಂದಿನ ಏನಾಗಬೇಕು ಅಂತಿದ್ದಿ ಆ ಮಗು ಹೇಳಿತು ಅಪ್ಪ ನಾವೀಗ ಹಿಂದ್ ಕೂತಿದ್ದೇನಲ್ಲ ಇನ್ನೊಂದ್ ದೊಡ್ಡವನಾದ ಮೇಲೆ ಈಗ ಕುದುರೆ ಗಾಡಿಯಲ್ಲಿ ಮುಂದ್ ಕೂತ್ಕೊಳ್ತೇನೆ ನಾನು ನೋಡಿ ವಿಶ್ವನಾಥ ದತ್ತಿ ವ್ಯಂಗ್ಯವಾಗಿ ನಗತಾನ ನೋಡು ನನ್ನ ಮಗ ಜಟ್ಕಾ ಹೊಡೆಯೋನಾಗ್ತಾರಂತೆ ಕುದುರೆಗಾಡಿ ಹೊಡೆಯೋನಾಗ್ತಾನಂತೆ ಇದನ್ ಕೊಟ್ಟು ಶಿಕ್ಷಣ ಮಗುವಿಗೆ ನರೇಂದ್ರನಿಗೆ ಬಹಳ ಅವಮಾನವಾಗ್ತದೆ ಮನೆಗೆ ಒಂದ್ ನಮಸ್ಕಾರ ಮಾಡಮ್ಮ ನಾನು ಮುಂದೆ ಕೂತ್ಕೊಳ್ತೇನೆ ಅಂತ ಹೇಳಿದ್ದಕ್ಕೆ ಅಪ್ಪನಿಗೆ ಯಾಕೆ ಸಿಟ್ಟು ಬಂತು ಬಿಡು ಮಗೋ ನಿಮ್ಮ ಅಪ್ಪನಿಗೆ ಏನ್ ಗೊತ್ತು ನೀ ಕುದ್ರೆ ಹೊಡೆಯೋನಾಗ್ಬೇಕು ಮಗ ಇಲ್ಬಾ ಇಲ್ಲೊಬ್ಬ ಕುದುರೆ ಹೊಡೆಯೋನ್ ತೋರಿಸ್ತೇನೆ ಅಂತ ಒಳಕ್ ಕರ್ಕೊಂಡು ಬಂದು ದೇವರ ಕೋಣೆಗೆ ಅಲ್ಲಿ ದೊಡ್ಡ ಪಾರ್ಥಸಾರಥಿಯ ಚಿತ್ರ ಇದೆ ತೋರಿಸಿದ್ರು ನೋಡು ಮಗ ಇಲ್ಲೊಬ್ಬ ಕುದುರೆ ಹೊಡೆಯೋನು ಇದ್ದ ನೋಡು ಭಗವಾನ್ ಶ್ರೀಕೃಷ್ಣ ನೀನು ಈ ರಾಷ್ಟ್ರ ರಥದ ತಾತ್ವಿಕ ಕುದುರೆಗಳನ್ನು ನಡೆಸಿ ವಿಶ್ವದಾದ್ಯಂತ ಭಾರತ ಮಾತೆಯ ಕೀರ್ತಿಯನ್ನು ಬೆಳಗಿಸಬೇಕು ಆ ಪಾಶ್ಚಾತ್ಯರ ಪಾದ ಮುಟ್ಟಿ ತಿರುಗಾಡ್ತಕ್ಕಂಥ ನಿನ್ನ ಅಪ್ಪನ ಉದ್ಯೋಗ ಅಲ್ಲ ಆ ತಾಯಿಯ ಪ್ರೇರಣೆ ಮತ್ತು ಆಶೀರ್ವಾದದಿಂದ ಜಗತ್ತಿನಲ್ಲೆಲ್ಲ ಭಾರತದ ಕೀರ್ತಿಯನ್ನು ತಿಳಿಯಪಡಿಸಿ ನೀವು ಇಲ್ಲೇನಿಲ್ಲ ನೀವು ಕೇಳಿದಷ್ಟು ಸಂಪತ್ತು ಕೊಡ್ತೇವೆ ಅಂತ ಪಾಶ್ಚಾತ್ಯ ಅಂದಾಗ ನನ್ನ ಭಾರತದ ಕೃತಿ ನನಗೇನು ಗೊತ್ತು ಆ ಬಡ ರಾಷ್ಟ್ರಕ್ಕೆ ಯಾಕೆ ಹೋಗ್ತೀರಿ ಅಂತಂದಾಗ ನನ್ನ ದೇಶ ನನ್ನ ರಾಷ್ಟ್ರ ತ್ಯಾಗಮಯವಾದ್ದು ದಾರಿದ್ರ ರಾಷ್ಟ್ರವಲ್ಲ ಭಾರತ ಬಾಲ್ಯದ ನಂದನವನ ನನ್ನ ಬಾಲ್ಯದ ಕ್ರೀಡಾವನ ನನ್ನ ತಾರುಣ್ಯದ ನನ್ನ ವೃದ್ಧಾಪ್ಯದ ವಾರಣಾಸಿ ನಿನಗೇನು ಗೊತ್ತದು ಪಾಶ್ಚಾತ್ಯ ಸಂಪತ್ತನ್ನು ತ್ಯಜಿಸಿ ಭಾರತ ಮಾತೆಗೆ ಮರಡಿ ಬಂದು ಆ ಭಾರತ ಮಾತೆಯ ಮಣ್ಣನ್ನು ತನ್ನ ಇಟ್ಟುಕೊಂಡು ಆನಂದ ಪಡಿತಾ ದಿವ್ಯ ಧರ್ಮ ಪ್ರಚಾರ ಮಾಡಿ ಭಾರತದ ಕೀರ್ತಿಯನ್ನು ಜಗದ್ವ್ಯಾಪಕವಾಗಿಸಿ ತನ್ನ ನಲವತ್ತನೆಯ ವರ್ಷದಲ್ಲಿ ದೇಹತ್ಯಾಗ ಮಾಡಿದ ದೇಶಕ್ಕೆ ದೇಶವೇಳುತ್ತಿರುವಾಗ ಹೇಳುತ್ತಿರುವಾಗ ಹೆತ್ತ ತಾಯಿ ಭುವನೇಶ್ವರಿ ಅವಳ ಕಣ್ಣಲ್ಲಿ ಒಂದು ತೊಟ್ಟು ನೀರಿಲ್ಲ ನಿನ್ನ ಮಗ ಅವನ ಶವ ನೆಲದ ಮೇಲಿದೆ ನಿಂಗೆ ದುಃಖ ಇಲ್ಲವೇ ಭುವನೇಶ್ವರ್ ಹೇಳ್ತಾನೆ ನಾನು ನನ್ನ ಮಗು ನಾ ಎಲ್ಲ ಕೆಲಸ ಮಾಡಿದೆ ಅವನಿಗೆ ಹೇಳಿದ್ದೆ ನಾನು ನಿನಗೆ ಇಬ್ರು ತಾಯಂದ್ರು ಜನಮ ಕೊಟ್ಟ ನಾನೊಬ್ಬಳು ಎರಡ್ಲೇನ್ ಭಾರತ ಮಾತೆ ನೀನು ನನ್ನ ಸೇವೆ ಮಾಡಿದ್ರೆ ಅಡ್ಡಿ ಇಲ್ಲ ನೀ ಭಾರತ ಮಾತೆ ಸೇವೆ ಮಾಡಬೇಕು ಅಂತ ಹೇಳಿದ್ದೇನೆ ಅದನ್ನು ನನ್ನ ಮಗ ಹಿತಾಶಕ್ತಿ ಮಾಡಿ ಭಾರತದ ಕೀರ್ತಿಯನ್ನೆಲ್ಲ ಕಡೆ ಪ್ರಚರಿಸಿ ಪ್ರಚಾರಗೈದು ಈಗ ನನ್ನ ಭಾರತ ಮಾತೆಯ ಮಡಿಲಲ್ಲಿ ನನ್ನ ಮಗು ವಿಶ್ರಾಂತಿ ಪಡೆಯುತ್ತಾ ಇದೆ ನಾನು ಯಾಕೆ ಕಳಬೇಕು ಎಂಥ ತಾಯಂದ್ರೆ ಈ ದೇಶದಲ್ಲಾದ ಇಡೀ ಜಗತ್ತಿನಲ್ಲೇ ಮಾತೃಭಕ್ತರೇ ದೊಡ್ಡವರಾದರು ವಿಶ್ವ ವಿಜಗೀಶ್ ದೊಡ್ಡ ಕೀರ್ತಿ ಪಡತಕ್ಕಂಥ ರಾಜಾದ ಚರಿತ್ರೆ ತೆಗೆದು ನೋಡಿ ನೆಪೋಲಿಯನ್ ಕೇಳಿದ್ರು ನೀನು ಜಗತ್ತಲ್ಲಿ ದೊಡ್ಡ ವೀರ ಅಂತೆ ನಿನ್ ದೃಷ್ಟಿಯಲ್ಲಿ ದೊಡ್ಡ ಮನುಷ್ಯ ಯಾರು ಅವ್ ಹೇಳಿದ ನನ್ನ ದೃಷ್ಟಿಯಲ್ಲಿ ದೊಡ್ಡ ಮನುಷ್ಯ ನನ್ನ ಅಮ್ಮ ಜಗವ್ಯಾಪಕ ತತ್ವ ಆ ಮಾತೃಶಕ್ತಿ ಅಮರ ಮೋಖರಿ ತಪಸ್ಯಾ ಅವರಿಗೆ ಒಲಿದು ಸಮಸ್ತ ದೇವತೆಗಳು ಮಾಡಿದ ಪ್ರಾರ್ಥನೆಯಂತೆ ವಾಸುದೇವನು ಶ್ರೀಮನ್ನಾರಾಯಣನು ಕಣ್ಮುಂದ ಸುಳಿಯಿತ ದೇವ ದುರ್ಲಭವಾದ ಅತಿ ಮೋಹಕವಾದ ತನ್ನ ಮಂಗಳ ರೂಪವನ್ನು ತೋರಿಸಿದರೆ ಇವನೇ ನಾನು ಉಪಾಸನೆ ಮಾಡುವ ನಾರದರು ಹೇಳಿದ್ರೆ ವಾಸುದೇವ ಅಂತ ಗೊತ್ತಾಗುವುದು ಹೇಗೆ ಅಂತಃಕರಣದಲ್ಲಿ ಭಗವಂತನನ್ನು ತುಂಬಿಕೊಂಡಿದ್ದ ತನ್ನೊಳಗೆ ಆ ರೂಪವೇ ಹೊರ ಕಾಣಿಸ್ತಾ ಇದೆ ತೇಜೋಮಯವಾದ ರೂಪಗಳ ಹಿಂದೆ ಮುಂದೆ ಕಾಣಿಸ್ತಾ ಮಗುವಿಗೆ ಮಾತು ನಿಂತು ಹೋಗಿದೆ ಒಳ ಗೊತ್ತಾ ಗೊತ್ತ ಗೋತ ನನ್ನ ಒಳಗೆ ಯಾರು ನೋಡ್ತಾ ಇದ್ರು ಈ ವಾತು ಕಳಿಬೇಕು ಒಳ ಹೊರ ಗೊತ್ತ ತಿಳಿಯಬೇಕೂ ತಾಯ ಜ್ಞಾಪಕ ಮಾಡಿಕೊಳ್ತಾನೆ ಹೇಳಿದ್ದಲ್ಲ ಒಳ್ಳ ಹೊರಗೆ ವ್ಯಾಪಕದಾಗಿ ಸರಿಯಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ಅವನಿಗೆ ಆ ಮಹೇಶ್ವರ ಆ ಮಂಗಳ ರೂಪ ನೋಡ್ತಾನೆ ಎರಡು ಕಣ್ಣುಗಳನ್ನು ಮತ್ತೆ ಮತ್ತೆ ನೋಡಿ ನೋಡಿ ಇದನ್ನ ನಕ್ಕಿ ನಾಲಿಗೆ ರುಚಿ ನೋಡೋಣವೇ ಇಂದ್ರಿಯಗಳೆಲ್ಲ ಪ್ರಚೋದಿತವಾಗ್ತವೆ ಆಗ ಭಗವಂತನು ಆ ಶಿಶುವಿನ ದಿವ್ಯ ಭಾವವಂತಾನೆ ತಿಳಿದು ಅವನು ಒಳಗೆ ಯಾವ ಮಂಗಳ ಮೂರ್ತಿಯನ್ನ ದರ್ಶನ ಕೊಡ್ತಾ ನೋಡಿ ಅದನ್ನು ತಿರೋಹಿತವಾಗಿಸದು ಇಲ್ಲದಂತೆ ಮಾಡ್ತಾನೆ ಆಗ ಸಂಪೂರ್ಣ ಬಾಹ್ಯ ಪ್ರಜ್ಞೆ ಬಂದು ವಾಸುದೇವನ ಪರಮಾತ್ಮ ನೋಡ್ತಾನೆ ಇನ್ನು ಮಾತಾಡಲಿಕ್ಕೆ ಶಕ್ತಿ ಸ್ಪಷ್ಟ ಉಚ್ಚಾರ ಇಲ್ಲ ತನ್ನ ಕರತೃತ ಶಂಖವನ್ನ ಅವನ ಗಲ್ಲಕ್ಕೆ ತಗಲಿಸ್ತಾನೆ ನಾದಮಯನು ಆ ಶಂಖವನ್ನು ಆಗಲೇ ಮಾತು ಪ್ರಾರಂಭವಾಯಿತಂತೆ ಸುಖಮುನುಗಳು ಹೇಳ್ತಾರೆ ಪರಿಕ್ಷಾ ಆ ಧ್ರೂವ ಮಾಡಿದ ಮೊದಲನೇ ಸ್ತ್ರ ಪ್ರಶ್ಯ ಮಮ ಮಾಚುಪ್ತ ಸೀವಯತಿ ಅಖಿಲಶಕ್ತಿರಸ್ವಾಮ ಅನಿಯ ಹಸ್ತ ಚರಣಿ ಭಗವತ್ತ थ प्रश्य मम प्रसुक्ताशक्त जागृतकोस्व संजीवयति भगवते अन्याशहस्श्रवण्वगा ಧ್ರುವ ಮಾಡಿದಂಥ ಮೊದಲನೆಯ ಶ್ಲೋಕ ಪ್ರಾರಂಭವಾಗುವುದು ಸುಖ ಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಐದು ವರ್ಷ ಬಾಲಕನಿಗೇನು ಗೊತ್ತು ಅವನ ಮುದ್ದು ಮುದ್ದಾದಂಥ ನುಡಿಯನ್ನು ಕೇಳಿ ನನ್ನೊಳಗೆ ವಾಕ್ಶಕ್ತಿಯನ್ನು ಜಾಗೃತಗೊಳಿಸಿದ ನೀನು ಇದರ ಮಹಾರಾಷ್ಟ್ರದ ಸಂತರು ವರ್ಣಶ ಮಾಡ್ತಾರೆ ona bolave hari na ona bolave na chya asat ವಿಷ್ಯಮವಾ ಮಾಂಪಸುಪ್ತಾಂ ನುಪ್ತವಾದ ಗುಪ್ತವಾದ ವಾಕ್ಶಕ್ತಿಯನ್ನು ಜಾಗೃತಗೊಳಿಸಿದಂಥ ಪರಮಾತ್ಮ ಈ ಶ್ಲೋಕದ ಮೇಲಿಂದ ಸಂತರು ವರ್ಣನೆ ಮಾಡ್ತಾರೆ ಕೋಣ ಬೋಲವಿತೆ ಹರಿವೀಣ ನಿನ್ನ ನಡೆ ನುಡಿ ಇದು ಯಾರಿಂದ ನಡೆಯಾಗ್ತದೆ ಎಂದು ಕೇಳ್ತಾರೆ ಪ್ರಹಲ್ಲಾದ ಹೇಳೋದು ಸಂಜೀವಯತಿ ಅಖಿಲ ಶಕ್ತಿ ದರ್ಹಸಾ ಅನ್ಯಾಂಶ ಹಸ್ತ ಶ್ರವಣ ತ್ವಗಾದೀನ್ ಪ್ರಾಣ ಭಗವತೆ ಈ ಪಂಚಭೂತಗಳ ಸೃಷ್ಟಿಯ ದೇಹದ ಇಂದ್ರಿಯಗಳು ನೋಡುವಿಕೆ ಕೇಳುವಿಕೆ ಸ್ಪರ್ಶ ಜ್ಞಾನ ಹಸಿವು ತ್ರಸಗಳೇ ಇಂದ್ರಿಯಗಳ ಚೈತನ್ಯ ಇದಂ ಜಾಗೃತಗೊಳಿಸಿರತಕ್ಕ ಪುರುಷೋತ್ತಮನೇ ನಮಸ್ಕಾರ ಸಾಮಾನ್ಯದತ್ರ ನೀನು ನಡೆಯೋದ್ ಹಾಗೆ ನುಡಿಯೋದು ಹಾಗೆ ಅಂತ ಕೇಳಿದರೆ ನುಡಿಯೋದು ನಾಲಿಗೆಯಿಂದ ನಡೆಯೋದು ಕಾಲಿಂದ ಸಹಜವಾಗಿ ಉತ್ತರ ಕೊಡುತ್ತಾರೆ ಇಲ್ಲಿಂದ ಚೈತನ್ಯ ಶಕ್ತಿ ಹೋದ ಮೇಲೆ ಆ ಹೆಣಕ್ಕೆ ಕಾಲು ಉಂಟು ಅದು ನಡೆಯಲಾರದು ನಾಲಿಗೆ ಉಂಟು ಮಾತಾಡಲಾರದು ನಡೆದರೆ ಮಾತಾಡಿದರೆ ನಾವು ಖಂಡಿತ ಸ್ವೀಕಾರ ಮಾಡೋದಿಲ್ಲ ನಾಲ್ಕು ಜನ ಹೊತ್ಕೊಂಡು ಹೋಗುವಾಗ ಮ್ಯಾಲೆ ಮಲಗಿದವ ನೀವು ನನ್ನ ಒಟ್ಲಿಗೆ ಬರಿತಿರೋ ಅಂತ ಹೇಳಿದ್ರು ಕೇಳಿದ್ರೆ ಏನ್ ಮಾಡಿ ಎತ್ತಿ ಬಿಸಾಡಿ ಓಡ್ ಬಂದ್ಬಿಟ್ಟಿ ಬೇಕ ಪ್ರಕಾರ ಸ್ಮಶಾನದಲ್ಲಿಟ್ಟಂತ ಶವವು ಎದ್ದು ಬಂದು ಬಾಗಿಲು ಹೊಡೆದು ಒಂದು ಸ್ವಲ್ಪ ನೀರು ಕೊಡೋದು ಬಾಗಿಲು ತೆಗಿ ನಿನ್ನ ಮಾವನಾನು ಅಂದ್ರೆ ಸೊಸೆ ಅಂದರು ಬಾಗಿಲು ತೆರೆದಾರೋ ಸಾಧ್ಯ ಯಾಕೆ ಜಡ ದೇಹ ಕೆಲಸ ಮಾಡುವುದಲ್ಲ ೋಣ ಬೋಲೀಯೋಧ ಪ್ರವೇಶ ಮಹಂ ಪ್ರಸು ಸಂಜೀವಯ ಅಖಿಲ ಶಕ್ತಿಧರ ಸ್ವಧಾನ ಸನ್ಯಾಸ ಹತ್ತ ಚರಣಗಾ ಭಗವತೆ ಆ ದಿವ್ಯ ಮೂರ್ತಿಯನ್ನು ಸ್ತೋತ್ರ ಮಾಡ್ತಾನೆ ಎಲ್ಲ ಇಂದ್ರಿಯಗಳು ಜಾಗೃತವಾಗ್ತಾವೆ ತಪಸ್ಸಿನ ಎಲ್ಲ ಶ್ರಮ ದೂರ ಹೋಗಿದೆ ಭಗವಂತ ಅಂತಃಕರಣದಲ್ಲಿ ನಿಂತ ಯಾರ ಮುಂದೆ ನಿಂತಿ ನಿಂತು ಗುಣಗಾನ ಮಾಡ್ತಾ ಇದ್ದನೋ ಧ್ರುವ ಅವನ ಅಂತಃಕರಣದಲ್ಲೂ ನಿಂತ ಈಗ ಕಣ್ಣು ಮುಚ್ಚಿದರು ಕಣ್ಣು ಬಿಚ್ಚಿದ್ರು ಎಲ್ಲಿ ನಡೆದಾಡಿದರೂ ನಾರಾಯಣನೇ ಸರ್ವತ್ರ ಕಾಣಿಸುವ ಈಗ ಭಗವದ್ ದರ್ಶನ್ ದುರ್ಲಭ ಅಲ್ಲ ಅವನಿಗೆ ಕಣ್ಣು ಮುಚ್ಚಿ ತೆರೆಯಬೇಕಾದ ಯಾವ ಕೆಲಸವೂ ಇಲ್ಲ ಕಂಡ ಕಂಡಲ್ಲಿ ವಿಶ್ವರೂಪವರು ಉಂಡು ಉಣಿಸಿದುದೆಲ್ಲ ಅದೇ ನಿನ್ನ ಯಜ್ಞವಿದೆ ಸ್ವರೂಪ ನೋಡುತ್ತಾರೆ ಭಗವಂತನೇ ಇದಕ್ಕೆ ಕಾರಣ ಅಂತ ಹೇಳಿದ್ದಾರೆ ಇಂಥ ಅನುಸಂಧಾನವುಳ್ಳ ಧ್ರುವ ಆನಂದದಲ್ಲಿ ಮಗ್ಗನಾದ ಹಸಿವು ತಕ್ಷೆಗಳಿಲ್ಲ ಇಂದ್ರಿಯ ಬಾಧೆಗಳಿಲ್ಲ ಆ ದೈವಿ ಪ್ರಜ್ಞೆ ಎಲ್ಲ ಇಂದ್ರಿಯುಳು ಭಗವಂತನ ಕಡೆ ಹೋಗಬೇಕ ಅದನ್ನು ದಾಸರು ಎಷ್ಟು ಚೆನ್ನಾಗಿ ಹೇಳ್ತಾರೆ ನನ್ನ ಬುದ್ಧಿ ನೆನ್ನೆಲ್ಲಿದ್ದಾಡ್ಲಿ ನನ್ನ ಚಿತ್ತ ನಿನ್ನನ್ನು ಕೊಂಡು ನನ್ನ ನಾಲಿಗೆ ನಾಮಸ್ಮರಣೆ ಮಾಡ್ತಾರೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಕೆಲಸ ಕೊಡ್ತಾರೆ ಮಹಾರಾಷ್ಟ್ರದಲ್ಲೂ ಕೂಡ ಸಂತ ತುಕಾರ ಅವರಂತಹ ಭಕ್ತರು ನಾಲಿಗೆ ಹೇಳ್ತಾರೆ ನಾಲಿಗೆಯೇ ವಿಠಲ ನಾಮವನ್ನು ಸ್ವೀಕಾರ ಮಾಡುವ ಐಕಾಹೋ ವಿಠೋ ಟಿವಿಗಳೇ ನನ್ನ ವಿಠಲ ಚರಿತ್ರೆಯನ್ನು ಕೇಳಿ ನೋಡಿ ಕಿವಿಗಳೇ ನಿನ್ನ ಕಥೆಯನ್ನು ಕೇಳಿ ಓ ಅಂಥ ಪ್ರವಿಶ್ಯಮವಾ ಪ್ರಸುಕ್ತಾ ಸಂಜೀವಯತಿ ಅಖಿಲ ಶಕ್ತಿಧರ ಸುಧಾಮ್ನ ಅನ್ಯಾಂಶ ಹಸ್ತ ಚರಣ ಶ್ರವಣ ತ್ವಗಾಲಿನ್ ಪ್ರಾಣ ಭಗವತೆ ಒಂದೊಂದು ಇಂದ್ರಿಯಗಳಿಗೆ ಒಂದೊಂದು ಕೆಲಸವನ್ನ ನೀ ಕೊಟ್ಟು ಅದನ್ನ ಆನಂದ ಕೊಟ್ಟೆ ಅಂತ ಹೇಳುವ ಧ್ರುವನ ಮಾತು ಸಾಧು ಸಂತರ ಕನ್ನಡ ಗಾಸರ ಕನ್ನಡದ ಪದಗಳೇ ಹೊರಹೊಮ್ಮತ ಇದೆ ತುಕಾರಾಮರು ಈ ಭಜನೆಯಲ್ಲಿ ಕೊನೆಗೆ ಹೇಳ್ತಾರೆ ಮನೇ ಕೊಟ್ಟು ನಾಲಿಗೆಯೇ ನಾಮಸ್ಮರಣೆ ಮಾಡು ಕಣ್ಣೇ ವಿಠಲನ್ನು ನೋಡು ಕಿವಿಯೇ ವಿಠಲನ ನಾಮ ಕೇಳು ಹೀಗೆ ಒಂದೊಂದು ಇಂದ್ರಿಯಕ್ಕೆ ಒಂದು ಕೆಲಸ ಕೊಟ್ಟು ಆಮೇಲೆ ಮನಸ್ಸಿಗೆ ಹೇಳ್ತಾರೆ ಮನ ತೇಥೆ ಧಾಮ ಘೇ ರಾಹಿ ವಿಠಲಾಚೆಪಾಯಿ ಅಲೇ ಮನಸ್ಸೇ ನೀವು ಒಂದು ಕಡೆ ನಿಲ್ಲೋದಿಲ್ಲ ಓಡಾಡುವುದೇ ನಿನ್ನ ಸ್ವಭಾವ ನೀನು ಓಡುವುದನ್ನು ಬಿಡಬೇಕು ಅಂತ ಹೇಳೋದಿಲ್ಲ ನೀವು ಓಡೋದು ಓಡು ಆದ್ರೆ ವಿಠಲ್ ಕಡೆ ಓಡಪ್ಪ ಕಣ್ ಕಣ್ ಕಡೆ ಓಡಬೇಡ ಮನ ತೇತೆ ಧಾವೈ ದೇವ್ರ ಕಡೆ ಓಡು ಆ ದೇವ್ರ ಕಡೆ ಹೋದ್ಮೇಲೆ ರಾಗಿ ವಿಠಾಯಿ ಮರ್ಪುರ ನನ್ನತ್ರ ಬರಬೇಡ ಮನಸ್ಸೆ ಅಲ್ಲೇನೆ ಓಡನಾ ಕೊಂಡಾಡಲಿ ನೇತ್ರಗಳಿಂದ ರೂಪ ನೋಡಲಿ ಬುದ್ಧಿ ನಿಮ್ಮಲ್ಲಿ ಕುರಿ ಆಡಲಿ ಎಲ್ಲ ದಾಸರಿ ಸಂತ ಸಾಹಿತ್ಯಕ್ಕೆಲ್ಲ ಆದಿಭಕ್ತನಾದ ಧ್ರುವನ ಯೋ ಅಂಥಪ್ರವಿಷ್ಯ ಎಂಬ ಶ್ಲೋಕವೇ ಮೂಲ ಆಧಾರವಾಗಿರುತ್ತದೆ ಯಾವಾಗ ಧ್ರುವನಂತ ವೈಷ್ಣವ ರಾಜನಿಂದ ತಿರಸ್ಕೃತನಾದ ಹೆತ್ತ ತಾಯಿಯೂ ಕಳಿಸಿದ್ಲು ಚಿಕ್ಕಮ ಒದ್ದು ಅವಮಾನ ಮಾಡಿದ್ಲು ರಾಜ್ಯದಲ್ಲಿ ತನ್ನ ಭಕ್ತನಿಗಾದ ಅಪಮಾನಕ್ಕಾಗಿ ಭಗವಂತ ಮುನಿದನೋ ಎಂಬಂತೆ ಭೀಕರ ಬರಗಾಲ ಉಂಟಾಗ್ತದೆ ದುಃಖದಿಂದ ತನ್ನ ಮಗನಿಗೆ ಮಾಡಿದ ಅಪಮಾನವಿದ ಕಾರಣ ಎಂಬುದಾಗಿ ಜ್ಞಾನಿಗಳು ತಿಳಿದು ಹೇಳಿದ್ದಾರೆ ಆಗ ಬಂದ ನಾರದರು ಸಮಾಧಾನ ಪಡಿಸುತ್ತಾರೆ ಚಿಂತೆ ಮಾಡಬೇಡ ಭಗವಂತರನ್ನು ಕಂಡಂತ ಧ್ರುವ ಆ ದೈವಿ ಪ್ರಜ್ಞೆಯಿಂದ ಚಿಕ್ಕಮ್ಮ ಹೇಳಿದ್ಲಲ್ವೇ ತಪಸ್ ಮಾಡಿ ನನ್ನ ಹೊಟ್ಟೆಲ್ಲಿ ಹುಟ್ಟಿ ಬರಬೇಕು ಅಂತ ಅದನ್ನು ಮಾತ್ರ ಬೇಡಬೇಡ ಅಂತಾಯಿ ಹೇಳಿದ್ದಾಳೆ ಆ ತಾಯಿಯ ವಚನದಂತೆ ಭಗವತ್ ಪ್ರಜ್ಞೆ ಹೊಂದಿ ನಿನ್ನ ಮಗ ನಿನ್ನ ಬಳಿ ಬರ್ತಾನೆ ಚಿಂತೆ ಮಾಡಬೇಡ ಅಂದಾಗ ತಾಯಿ ಹೇಳಿದ ಮಾತಿನಂತೆ ಭಗವಂತರಲ್ಲಿ ಏನೊಂದೂ ಬೇಡದೆ ಅವನ ಗುಣಗಾನ ಮಾಡ್ತಾ ಧ್ರುವನು ಮರಳಿ ಬರುವಾಗ ಇಡೀ ರಾಜ್ಯ ಸಮೃದ್ಧವಾಯಿತಂತೆ ಭೀಕರವಾದ ಬರಗಾಲ ದೂರು ಹೋಯಿತು ಆಗಲೇ ಸುರುಷಿಗೆ ಅವಳ ಮಗ ಉತ್ತಮನು ಒಬ್ಬ ಯಕ್ಷರಾಜನ ಯುದ್ಧದಲ್ಲಿ ಸಾಯ್ತಾನ ಪುತ್ರ ದುಃಖದಿಂದ ಹಾಕಿರುವಾಗ ಭಗವದ್ ದರ್ಶನ ಹೊಂದಿದಂತಹ ಧ್ರುವ ಮೊದಲು ಬಂದು ಚಿಕ್ಕಮ್ಮನ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಭಗವದ್ದರ್ಶನದ ದಿವ್ಯ ತೇಜಸ್ಸು ವದನದಲ್ಲಿ ಕಾಣಿಸ್ತಾ ತನ್ನ ಅಪರಾಧಕ್ಕೆ ಕ್ಷಮೆ ಕೇಳಲಿಕ್ಕೆ ಸಿದ್ಧಳಾದ ಚಿಕ್ಕಮ್ಮನ ಪಾದಕ್ಕೆ ಹರಗಿ ಸುನೀತಾದೇವಿನ ಹೇಳಿ ಕಳಿಸ್ತಾನೆ ರಾಜ ಭಗವದ್ ಭಕ್ತರಲ್ಲಿ ಯಾರಿಗೂ ದ್ವೇಷ ಇರುವುದಿಲ್ಲ ಅವರು ಯಾರನ್ನು ದ್ವೇಷಿಸುವುದಿಲ್ಲ ಸುರುಚಿ ಸುನೀತಿಯನ್ನ ಅಕ್ಕಾಂತಕರದಪ್ಪಿಕೊಳ್ಳುವಾಗ ತನ್ನ ಪುತ್ರ ನನ್ನ ಧ್ರುವನಲ್ಲೇ ನೋಡುತ್ತಿರುವಂತೆ ನಾರದಾದ ಋಷಿ ಮಹರ್ಷಿಗಳು ಜ್ಞಾನಿಗಳು ತತ್ವವೇತ್ರೆಲ್ಲ ಸೇರಿ ಆ ಭಗವಂತನು ಧ್ರುವನಿಗೆ ಶಾಶ್ವತ ಲೋಕವನ್ನು ಅನುಗ್ರಹ ಮಾಡ್ತಾರೆ ಧ್ರುವ ಶಾಶ್ವತವಾದ ಲೋಕ ಆ ಧ್ರುವ ಲೋಕಕ್ಕೆ ನೀವು ನನಗೆ ಶರಣು ಬಂದದ್ದರಿಂದ ಈ ಭೂಮಂಡಲದ ಒಂದು ಸ್ವಲ್ಪ ಜಾಗಕ್ಕೆ ರಾಜನಾಗಿದ್ದು ನಿನ್ನ ಮಗ ನೆನ್ ತಂದೆ ಅದಕ್ಕಾಗ ಒಂದು ತೊಡಗಿರ್ಲಿಕ್ಕೆ ಬಂದಿದ್ದೀನಿ ನೀನು ಅಲ್ಲಿ ಸಿಗಲಿಲ್ಲ ಅಂತ ಚಿಂತೆ ಮಾಡಬೇಡ ನಿನಗೆ ಬ್ರಹ್ಮಾಂಡವನ್ನಾಳುವ ಯೋಗ್ಯತೆ ಉಳ್ಳ ಬ್ರಹ್ಮಾಂಡಕ್ಕೆ ಆಧಾರಭೂತವಾದಂತಹ ಶುಂಶುಮಾರ ಚಕ್ರಾದಿಗಳು ಯಾವ ರಕ್ಷಣೆಯಲ್ಲಿ ಇಡ್ತದೋ ಅಂತಹ ಧ್ರುವಲೋಕವನ್ನ ನಿನ ಕರುಣಿಸುತ್ತೇನೆ ಎಂಬುದಾಗಿ ಭಗವಂತ ತಿಳಿಪಡಿಸಿ ಅದೃಶ್ಯನಾದಾಗ ಧ್ರುವನು ಬಿಕ್ಕಿ ಬಿಕ್ಕಿ ಅಳುತ್ತಾರೆ ನಾರದಾದ ರಿಷ್ಮುನಿಗಳು ಕೇಳ್ತಾರೆ ಯಾಕೆ ಅಂತ ಅಯ್ಯೋ ಅಂತಹ ಬೇಡಿದ್ದನ್ನು ಕೊಡುವ ಭಗವಂತನ ಬಳಿ ನಾನು ಮುಕ್ತಿಯನ್ನು ಕೇಳಲಿಲ್ವಲ್ಲ ಇನ್ನೊಂದು ಲೋಕದ ಆಡಳಿತಿಯನ್ನು ಕೇಳಿದನಲ್ಲ जीवम भाग्य तेल्ता तपस्वी हमू निन्स पूर्णवा बंदे राज्य सि भगवान मरिया धुवन निमित्व राजन ಸಂಪೂರ್ಣ ಚಿಂತನೆ ಭಗವಂತನಿಗೆ ಅರ್ಪಿಸುತ್ತಾನೆ ಕಾಮ ಕ್ರೋಧ ಮದಾ ಮತ್ಸರ ಷಡ್ವೈರಿಗಳು ನಿನಗಾಗಿ ಪರಿತಪಿಸಲಿ ಎಂದು ಧ್ರುವ ಬೇಡುತ್ತ ನಿನ್ನನ್ನು ನೋಡುವ ಕಾಮವೆನಗಿರಲಿ ನಿನ್ನ ಚರಣವ ಬಿಡೆ ಲೋಭ ಬರಲಿ ನಿನ್ನ ನಾಮಸ್ಮರಣೆಯ ಮಗವೇರಲಿ ನಿನ್ನ ವಿರೋಧಿಗಳ ಕಂಡನಗೆ ಕ್ರೋಧ ಬರಲಿ ನಿನ್ನವರಂತೆ ನಾನಾಗಲಿಲ್ಲ ಎಂಬ ಮತ್ಸರವಿರಲಿ ನಿನ್ನ ನಾಮದಲ್ಲಿ ಸದಾ ವ್ಯಾಮೋಹ ಎನಾಗಿದ ನಿನ್ನ ಮನೆನಿಸೋ ಸಂಪನ್ನ ವಿಜಯವಿಟ್ಟ ಕಾಮ ಕ್ರೋಧ ಮದ ಮತ್ಸರ ಮೋಹ ಇವೆಲ್ಲವೂ ದೈವಿ ಸ್ಪರ್ಶದಿಂದ ಸಾಧನಾ ರಂಗಗಳಾಗಿ ಸಿದ್ಧಿಯ ಕಡೆಗೆ ಹೋಗಲಿಕ್ಕೆ ಸಹಾಯ ಮಾಡುತ್ತದೆ ಅದನ್ನು ಕೊಡುವಂತಬೇಡಿ ಧ್ರುವ ಲೋಕವನ್ನು ಎಂದೆಂದೂ ಬಯಸದೆ ನಾರಾಯಣನ ನಿರಂತರ ದರ್ಶನ ಹೊಂದಿದ ಆದಿಯಾದ ಭಾಗವತನಲ್ಲಿ ಮೊದಲು ವರ್ಣನೆ ಬರತಕ್ಕಂಥ ನಾವು ಬಯಸದಂತೆ ನಾರಾಯಣ ಬಯಸದಾಗೆಲ್ಲ ದರ್ಶನ ಕೊಡುವನಾದ್ರಿಂದ ಅಂತ ಸಾಧನಾ ಶರೀರ ಪಡೆದು ನಾವು ಬಂದವರು ನಿತ್ಯ ಜೀವನದಲ್ಲಿ ದೇವರನ್ನು ಅಳವಡಿಸಿಕೊಳ್ಬೇಕಾದ್ರಿಂದ ಈಗ ಮಾಡುವ ಕೆಲಸ ಈಗಲೇ ನಾವು ಮಾಡಬೇಕು ಅಂತ ಹೇಗೆ ಇಚ್ಛೆ ಮಾಡ್ತೇವೆ ಹಾಗೆ ಈಗ ಮಾಲೋ ಮಾನ ಈಗ ಮಾತ್ರ ಆಮೇಲೆ ಅನ್ವಣ ಈಗಲೇ ಈ ಕ್ಷಣವೇ ಅವನನ್ನು ಧ್ಯಾನಿಸು ಆ ಧ್ಯಾನ ಆಗದಿದ್ದರೆ ಭಗವಂತನ ನಾಮವನ್ನು ಹೇಳು ಆ ನಾಮಾಸಕ್ತಿ ಗುಣಮಹಾತ್ಮ ಆಸಕ್ತಿ ರೂಪಾಸಕ್ತಿಗಳು ಪ್ರಾಪ್ತಿಯಾಗ್ತಾವೆ ಅಂತಹ ಬಾಲಕ ಧ್ರುವನ ಮಂಗಲ ಚರಿತೆಯಿಂದ ನಮ್ಮಲ್ಲಂಥ ಧ್ರುವ ಶಾಶ್ವತವಾದಂತಹ ಸುಖ ಮಾಡುವ ಭಗವದ್ಭಕ್ತಿ ಭಗವಂತ ಕರುಣಶ್ರೀ ಆ ಸುಖ ಮಹಾಮುನಿಗಳು ಪರೀಕ್ಷಿತ್ರೆ ಹೇಳಿದಂಥ ಚರಿತ್ರೆಯನ್ನು ಶ್ರವಣ ಮಾಡ್ತಾ